ಆಂಜನೇಯನ ಒಂದು ಭಾವವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಕಲ್ಪತಿರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ ಅಂತನ್ಬಿಟ್ಟು ಆಂಜನೇಯ ಹೇಳ್ಬಿಟ್ಟು ತನಗಿನ್ಯಾವ ಫಲವೂ ಬೇಡ ಆ ಭಗವಂತನ ನನ್ನ ನನ್ನ ಒಳಗಡೆ ಇರುವಾಗ ನನಗಿನ್ನೇನು ಬೇಕು ಅಂತನ್ಬಿಟ್ಟು ಅವನು ಹೇಳ್ತಾನೆ ಪರಮಹಂಸರು ಹಾಡು ಕೇಳ್ತಾ ತುಂಬ ಆಳ ಗಾಢವಾಗಿರ್ತಕ್ಕಂಥ ಸಮಾಧಿ ಹೋಗ್ಬಿಡ್ತಾರೆ ಪರಮಹಂಸರು ಈ ಹಾಡನ್ನು ಹಾಡುತ್ತಿದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಮತ್ತೆ ನಿಷ್ಪಂದ ಹೃದಯ ಸ್ಥಿಮಿತ ಲೋಚನ ಸ್ಥಿರ ದೇಹ ಕುಳಿತಿಕೊಂಡಿದ್ದಾರೆ. ಫೋಟೋವಿನಲ್ಲಿ ಕುಳಿತಿರುವ ಹಾಗೆ ಭಕ್ತರು ಈಗೊಂದು ಕ್ಷಣದ ಹಿಂದೆ ವಿನೋದದಲ್ಲಿ ತೊಡಗಿದ್ದವರು ಈಗ ಪರಮಹಂಸರ ಈ ಅದ್ಭುತ ಅವಸ್ಥೆಯನ್ನು ಏಕದೃಷ್ಟಿಯಿಂದ ನೋಡುತ್ತಾ ಕುಳಿತಿದ್ದಾರೆ ಸಮಾಧಿ ಅವಸ್ಥೆಯನ್ನು ಮಾಸ್ಟರ್ ಈಗ ಎರಡನೆಯ ಸಲ ನೋಡುತ್ತಿದ್ದಾನೆ ಬಹಳ ಹೊತ್ತಾದ ಮೇಲೆ ಪರಮಹಂಸರ ಸಮಾಧಿ ಪರಿವರ್ತನೆ ಹೊಂದಲಾರಂಭಿಸಿತು ದೇಹ ಒಲಗುತ್ತಿದೆ ಮುಖದಲ್ಲಿ ಮಂದಹಾಸ ಹೊರಹೊಮ್ಮುತ್ತಿದೆ ಇಂದ್ರಿಯ ಸಮೂಹ ತಮ್ಮ ತಮ್ಮ ಕೆಲಸ ಮಾಡುತ್ತಿವೆ ಕಣ್ಣಿನಿಂದ ಪ್ರೇಮಾಶ್ರಯವನ್ನು ಸುರಿಸುತ್ತಾ ರಾಮ ರಾಮ ಅಂತಾ ಉಚ್ಚರಿಸುತ್ತಿದ್ದಾರೆ ಮಾಸ್ಟರ್ ಯೋಚಿಸಲಾರಂಭಿಸಿದ ಈಗ ಕೆಲವು ನಿಮಿಷಗಳ ಹಿಂದೆ ಐದು ವರ್ಷದ ಹಸುಳೆಯ ಹಾಗೆ ಯುವಕರೊಡನೆ ತಮಾಷೆ ಮಾಡುತ್ತಿದ್ದವರು ಈ ಮಹಾಪುರುಷರೇನು ಅಂತನ್ಬಿಟ್ಟು ಅಂತಂದರೆ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ ಹೇಗೆ ಶ್ರೀರಾಮಕೃಷ್ಣರು ವಿವಿಧ ಅವಸ್ಥೆಗಳಲ್ಲಿ ಇರ್ತಾ ಇರ್ತಾರೆ ಅಂತನ್ಬಿಟ್ಟು ಒಂದೇ ರೀತಿಯ ಅವಸ್ಥೆಯಲ್ಲ ಅವರು ಸ್ವಾಭಾವಿಕವಾಗಿ ನಾವು ಸಾಮಾನ್ಯವಾಗಿ ನಾವು ಅವರ ಬಗ್ಗೆ ನಾವು ಕೇಳುವಾಗ ಅವ್ರು ಯಾವಾಗಲೂ ಕೂಡ ಬಾಲಕಾವಸ್ಥೆಯಲ್ಲಿ ಇರ್ತಾಯಿದ್ರು ಅಂತಂದ್ಬಿಟ್ಟು ಚಿಕ್ಕ ಮಗುವಿನಂತೆ ಇರ್ತಾಯಿದ್ರು ಅಂತನ್ಬಿಟ್ಟು ಎರಡು ರೀತಿಯ ಬಾಲಕ ಇದೆ ಅಂತಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಮಕ್ಕಳು ಇನ್ನೂ ಹುಟ್ಟಿದ ಮಕ್ಕಳು ಅವರು ಕೂಡ ಬಾಲಕಾವಸ್ಥೆಯಲ್ಲಿರ್ತಾರೆ ಬಾಲ್ಯ ಸಹಜವಾಗಿರತಕ್ಕಂಥ ಒಂದು ಸರಳತೆ ಸ್ವಾಭಾವಿಕತೆ ಇರುತ್ತೆ ಅಂತಂದರೆ ಅವರಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಹೊಂದಿರುವುದಿಲ್ಲ ಅನುಭವ ಇರುವುದಿಲ್ಲ ಪ್ರಜ್ಞೆ ಇರುವುದಿಲ್ಲ ತಿಳುವಳಿಕೆ ಇರುವುದಿಲ್ಲ ಮತ್ತು ದೇಹ ಮನಸ್ಸುಗಳು ಇನ್ನೂ ಬೆಳೆದಿರೋದಿಲ್ಲ ಅಹಂಕಾರ ಬೆಳೆದಿರೋದಿಲ್ಲ ಇನ್ನೂ ಚಿಗುರಾಗಿರುತ್ತೆ ಮೊಳಕೆ ಒಡೆದಿರೋದಿಲ್ಲ ಅದು ಅದರಿಂದ ಅವರೇನಾಗಿರ್ತಾರೆ ಅಂತಂದ್ಬಿಟ್ಟು ಅತ್ಯಂತ ಸರಳರಾಗಿರ್ತಾರೆ ಯಾವುದೇ ಕಾಮ ಕ್ರೋಧಾದಿಗಳು ರಾಗತ್ವೇಷಾದಿಗಳು ಯಾವುದೂ ಇರುವುದಿಲ್ಲ ವಂಚನೆ ಯಾವುದೂ ಇಲ್ಲ ಅತ್ಯಂತ ಸರಳವಾಗಿ ಅದಕ್ಕೋಸ್ಕರ ಮಕ್ಕಳ ಸ್ವಭಾವ ನೋಡಿದರೆ ನಮಗೆ ತುಂಬ ಸಂತೋಷವಾಗುತ್ತೆ ಆ ರೀತಿಯ ಒಂದು ಸರಳತೆ ಸ್ವಾಭಾವಿಕವಾಗಿರ್ತಕ್ಕಂಥ ಸಹಜತೆಯನ್ನು ನೋಡಿದಾಗ ಮುಗ್ಧತೆಯನ್ನು ನೋಡಿದಾಗ ಅದೇ ರೀತಿ ಶ್ರೀರಾಮಕೃಷ್ಣ ಇರ್ತಾಯಿದ್ರು ಆದರೆ ಶ್ರೀರಾಮಕೃಷ್ಣ ಅವಸ್ಥೆ ಬೇರೆ ಥರ ಇಲ್ಲಿ ಚಿಕ್ಕ ಮಕ್ಕಳು ಅವರು ಬೆಳವಣಿಗೆ ಇಲ್ಲದೇ ಪ್ರಜ್ಞೆ ಇಲ್ಲದೆ ಅಹಂಕಾರ ಇಲ್ಲದೆ ಅಲಹಕಾರ ಏನು ಬೆಳೆದೇನೆ ಅವರು ಆ ರೀತಿ ಬಾಲ್ಯಾವಸ್ಥೆಯಲ್ಲಿರ್ತಾರೆ ಅನುಭವ ರಹಿತವಾಗಿರ್ತಕ್ಕಂಥ ಬಾಲ್ಯಾವಸ್ಥೆ ಆದರೆ ಶ್ರೀರಾಮಕೃಷ್ಣ ಬಾಲ್ಯಾವಸ್ಥೆ ಏನಪ್ಪ ಅಂತಂದ್ಬಿಟ್ರೆ ಅನುಭವ ಪೂರ್ಣವಾಗಿರ್ತಕ್ಕಂಥ ಬಾಲ್ಯಾವಸ್ಥೆ ಅಲ್ಲೇನಾಗಿದೆ ಅಂತಂದ್ಬಿಟ್ರೆ ಇಲ್ಲಿ ಅಹಂಕಾರ ಅಂತಕ್ಕಂಥದ್ದು ಬಾಲಕರಲ್ಲಿ ಇನ್ನೂ ಕೂಡ ಮೊಳಕೆ ಹೊಡೆದಿರೋದಿಲ್ಲ ಇನ್ನು ಪ್ರಕೃತಿಯಲ್ಲೇ ಮುಳ್ಕೊಂಡಿರುತ್ತದು ಪ್ರಕೃತಿಯಲ್ಲೇ ಮುಳ್ಕೊಂಡಿರುತ್ತೆ ಪ್ರಕೃತಿ ದೃಢ ಒಂದಾಗ್ಬಿಟ್ಟಿರುತ್ತೆ ಆದರೆ ಶ್ರೀರಾಮಕೃಷ್ಣರಲ್ಲಿ ಏನಾಗಿದೆ ಅಂತಂದಂಥ ಮಹಾತ್ಮರೆಲ್ಲ ಇರ್ತಾರಲ್ಲ ಅವರಲ್ಲಿ ಅಹಂಕಾರ ಬೆಳೆದು ದೊಡ್ಡಾಗಿ ದೊಡ್ಡದಾಗಿ ಬೆಳೆದು ಬೆಳೆದು ಬೆಳೆದು ಅದು ಪೂರ್ಣ ವಸ್ತಿಯನ್ನು ಮುಟ್ಟಿಬಿಟ್ಟು ಅದು ಪೂರ್ಣ ದುಡಿಯಲ್ಲಿ ಆ ಪರಬ್ರಹ್ಮನಲ್ಲಿ ಒಂದಾಗ್ಬಿಟ್ಟಿರುತ್ತೆ ಇದು ಪ್ರಕೃತಿಯಲ್ಲಿ ಒಂದಾಗಿರುತ್ತೆ ಅದು ಪರಬ್ರಹ್ಮನಲ್ಲಿ ಒಂದಾಗಿರುತ್ತೆ ಹಾಗಾಗಿಬಿಟ್ಟು ಏನಾಗುತ್ತೆ ಅಂತಂದ್ಬಿಟ್ಟು ಅವರು ಕೂಡ ಸ್ವಾಭಾವಿಕವಾಗಿಯೇ ಆ ಅಹಂಕಾರ ರಹಿತರಾಗಿರೋದ್ರಿಂದ ಅಹಂಕಾರ ಆ ಪೂರ್ಣ ದುರಡನೆ ಒಂದಾಗಿರೋದ್ರಿಂದ ಅವರು ಕೂಡ ಸಹಜಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮುಗ್ಧರಾಗಿ ಇರ್ತಾರೆ ಅವರ ಸ್ವಭಾವವನ್ನು ಕೂಡ ಅತ್ಯಂತ ಸರಳವಾಗಿರುತ್ತೆ ಮನ ಮನಮೋಹಕವಾಗಿರುತ್ತೆ ಆದ್ದರಿಂದ ಶ್ರೀರಾಮಕೃಷ್ಣ ಆ ರೀತಿ ಸ್ಥಿತಿಯನ್ನು ಮುಟ್ಟಿರ್ತಕ್ಕಂಥವರು ಅಂದರೆ ಸ್ವಾಮಿ ವಿವೇಕಾನಂದನ ಉದಾಹರಣೆಯನ್ನು ಕೊಡ್ತಾರಲ್ಲ ಬೆಳಕಿನ ಸ್ಪಂದನ ಅತ್ಯಂತ ಮಂದವಾಗಿರುವಾಗಲೂ ಕೂಡ ಅದು ಕತ್ತಲೆ ಬೆಳಕಿನ ಸ್ಪ ಅತ್ಯಂತ ತೀವ್ರವಾಗಿರೋ ಇರುವಾಗಲೂ ಕೂಡ ಅದು ಕತ್ತಲೆ ಎರಡು ಕೂಡ ಕತ್ತಲೆ ಒಂದೇ ರೀತಿ ಒಂದೇ ರೀತಿ ಆದರೆ ಒಂದು ಒಂದು ತುದಿರುದ್ಧವಾಗಿರ್ತಕ್ಕಂಥದು ಎರಡು ಅತಿರೇಕಗಳು ಎರಡು ಅತಿರೇಕಗಳು ಒಂದೇ ರೀತಿ ಕಾಣ್ತವೆ ಅಂತಂದ್ಬಿಟ್ಟು ಹಾಗೆ ಶ್ರೀರಾಮಕೃಷ್ಣರು ಆ ರೀತಿ ಇರ್ತಾಯಿದ್ರು ಅಂದರೆ ನಾವು ನೈಸರ್ಗಿಕವಾಗಿರ್ತಕ್ಕಂಥ ಬಾಲ್ಯಾವಸ್ಥೆಯನ್ನು ಮೀರಿ ಹೋಗ್ಬಿಟ್ಟು ಕೊನೆಯಲ್ಲಿ ಸ್ವಾಭಾವಿಕವಾಗಿರ್ತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಾಲ್ಯಾವಸ್ಥೆಯನ್ನು ಮುಟ್ಟಬೇಕು ಏರಬೇಕು ಆ ಸ್ಥಿತಿಗೆ ಏರಬೇಕು ಅಂತ ಶ್ರೀರಾಮಕೃಷ್ಣ ಆ ರೀತಿ ಇದ್ದರು ಶ್ರೀರಾಮಕೃಷ್ಣರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಇರ್ತದೆ ಈ ಜೀವನ್ಮುಕ್ತರು ಏನೋ ಮಾಡ್ತಾರೆ ಅಂತಂದ್ಬಿಟ್ರೆ ಅವ್ರು ಬೇರೆ ಬೇರೆ ಅವಸ್ಥೆಯಲ್ಲಿರ್ತಾರಂತೆ ಒಂದು ಬಾಲ್ಯಾವಸ್ಥೆಯಲ್ಲಿರ್ಬೋದು ಕೆಲವೊಂದು ಸ್ಥಿತಿ ಇನ್ನೊಂದು ಬೇರೆ ರೀತಿಯಲ್ಲಿರ್ಬೋದು ಪಿಶಾಚಿ ಅಂತ ಇರ್ಬೋದು ಏನೇನೂ ಅಲ್ಲ ಅದಕ್ಕೆ ಇದರಲ್ಲಿ ಏನು ವಿವೇಕ ಚೂಡಾಮಣಿನಲ್ಲಿ ಹೇಳ್ತಾರೆ ಒಂದು ಶ್ಲೋಕ ಬರುತ್ತೆ ಹೇಗೆ ಅವ್ರು ಇರ್ತಾರೆ ಅಂತಂದ್ಬಿಟ್ಟು ದಿಗಂಬರೋ ವಾಪಿಚ ಸಾಂಬರೋವ ತ್ವಗಂಬರೋ ವಾಪಿ ವಾಪಿ ಚಿದಂಬರಸ್ತಃ ಉನ್ಮತ್ತವದ್ವಾಪಿ ಚ ಬಾಲ್ ಬಾಲವಸ್ ಬಾಲವದ್ವ ಪಿಶಾಚವಧ್ವಾ ಚರತ್ಯವನ್ಯಾಮ್ ಅಂತಂದ್ಬಿಟ್ಟು ಹೇಳ್ತಾರೆ ಅವರು ದಿಗಂಬರಾಗಿರ್ಬೋದಂತೆ ಅಥವಾ ಸಾಂಬರಾಗಿರ್ಬೋದಂತೆ ಬಟ್ಟೆಯನ್ನು ಹಾಕ್ಕೊಂಡಿರ್ಬೋದು ಏನು ಬೇಕಾದರೂ ಮಾಡುವ ತೊಗಂಬರ್ರಾಗಿರ್ಬೋದು ಚರ್ಮವನ್ನು ಬರ ಸುಮ್ಮನೆ ಹಾಗೆ ಹೊದ್ಕೊಂಡಿರ್ಬೋದು ಅಥವಾ ಇನ್ಯಾವುದರ ಕಾಡು ಚಿದಂಬರಸ್ಥರಾಗಿರ್ಬೋದು ಅಂದರೆ ಚಿದಂಬರಸ್ಥರು ಅಂತಂದ್ಬಿಟ್ಟು ಚಿದಂಬರ ಅಂತಂದುಬಿಟ್ರೆ ಆ ಚೈತನ್ಯ ಸ್ವರೂಪ ಚೈತನ್ಯ ಆ ಅದರಲ್ಲಿ ಒಂದಾಗಿಬಿಟ್ಟಿರ್ತಾರೆ ಚಿದಂಬರ ಅದರಲ್ಲಿ ಒಂದಾಗ್ಬಿಟ್ಟಿರ್ತಾರಂತೆ ಅವರು ಆಮೇಲೆ ಉನ್ಮದ್ವತ್ತು ಆಪಿ ತುಂಬ ಹುಚ್ಚರ್ ಥರ ಇರ್ತಾರಂತೆ ಬಾಲವದ್ವ ಬಾಲಕರಂತೂ ಕೂಡ ಇರ್ತಾರಂತೆ ಪಿಶಾಚವದ್ವಾಪಿ ಅವರು ಪಿಶಾಚಿಗಳಂತೆ ವಿಚಿತ್ರವಾಗಿ ಒಬ್ಬ ದ ಬರ್ತಾ ಇದ್ನಲ್ಲ ಒಬ್ಬ ಅವನನ್ನು ಅವನೇನು ವಿಚಿತ್ರ ವಿಚಿತ್ರ ಬಟ್ಟೆ ಬಟ್ಟೆ ಹಾಕ್ಕೊಡ್ತ ಕೂತ್ಕೋ ಕೂ ಕೂಗ್ತಾ ಇದ್ದ ಕಿರಿಸ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ನಾಯಿಗಳ ಜೊತೆ ಹೋಗ್ಬಿಟ್ಟು ಊಟ ಮಾಡ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಶ್ರೀರಾಮಕೃಷ್ಣ ಎಲ್ಲರೂ ಕೂಡ ಹುಚ್ಚ ಪಿಶಾಚಿತರನೇ ಇದ್ದ ಅವ್ನು ನೋಡೋದಕ್ಕೆ ಅಷ್ಟೊಂದು ಅಸಹ್ಯ ನೋಡೋಕ್ಕಾಗ್ತಾ ಇರಲಿಲ್ಲ ಶ್ರೀರಾಮಕೃಷ್ಣವ್ನು ಇವನು ಪರಮಹಂಸ ಅಂತ ಹೇಳ್ತಾರೋ ಅವರು ಆ ರೀತಿ ಕೂಡ ಯಾವ ರೀತಿ ಬೇಕಾದರೂ ಇರ್ಬೋದು ಅವ್ರು ಹೇಗೆ ಬೇಕಾದರೂ ಇರ್ಬೋದು ಆ ರೀತಿ ಅವರು ಚರತ್ವನ್ಯ ಆ ರೀತಿ ಅವರು ಭೂಮಿ ಮೇಲೆ ಅವರು ಓಡಾಡ್ತಾ ಇರ್ತಾರಂತೆ ಯಾರೂ ಜೀವನ್ಮುಕ್ತರು ಆ ರೀತಿ ಶ್ರೀರಾಮಕೃಷ್ಣ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಬಾಲ್ಕಾವಸ್ಥೆಯಲ್ಲಿರ್ತಾರೆ ಅಂತಂದ್ಬಿಟ್ಟು ನಾವು ನೋಡ್ತೀವಿ ಪರಮಹಂಸರು ಪ್ರಕೃತಿಸ್ಥರಾಗಿ ಮತ್ತೆ ಸಾಮಾನ್ಯರ ಹಾಗೆ ವ್ಯವಹರಿಸಲಾರಂಭಿಸಿದರು ಮಾಸ್ಟರ್ ಮತ್ತು ನರೇಂದ್ರನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ ನೀವಿಬ್ಬರು ಇಂಗ್ಲೀಷ್ನಲ್ಲಿ ಸಂಭಾಷಣೆ ಸಂಭಾಷಿಸಿ ವಾದ ಮಾಡಿ ನಾನು ಆಲಿಸುತ್ತೇನೆ ಈ ಮಾತನ್ನು ಕೇಳಿ ಮಾಸ್ಟರ್ ನರೇಂದ್ರ ಇಬ್ಬರೂ ನಗುತ್ತಿದ್ದಾರೆ ಇಬ್ಬರು ಸ್ವಲ್ಪ ಹೊತ್ತು ಸಂಭಾಷಣೆ ಮಾಡಿದರು ಆದರೆ ಬಂಗಾಳಿಯಲ್ಲಿ ಪರಮಹಂಸರ ಎದುರಿಗೆ ಮಾಸ್ಟರ್ ವಾದ ವಿವಾದದಲ್ಲಿ ತೊಡಗುವುದು ಎಂದಿಗೂ ನಡೆಯದ ಮಾತು ಆಗಲೇ ವಾದ ವಿವಾದ ಎಲ್ಲ ಮುಗಿದೋಗ್ಬಿಟ್ಟಿದೆ ಒಂದು ನಡೆಯದ ಮಾತು ಆತನ ತಾರ್ಕಿಕ ಪ್ರವೃತ್ತಿಗೆ ಪರಮಹಂಸರ ಕೃಪೆಯಿಂದ ಒಂದು ರೂಪದಲ್ಲಿ ಬೀಗಮುದ್ರೆ ಬಿದ್ದಿತ್ತು ಬೀಗಮದನೇ ಹಾಕ್ಬಿಟ್ಟಿದ್ರು ಇನ್ನೇನು ವಾದ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಬಾಯಿ ಮುಚ್ಚಿಬಿಟ್ಟಿದ್ರು ಅವರು ಆದ್ದರಿಂದ ಆತ ತರ್ಕ ವಾದ ವಿವಾದ ಮಾಡುವ ಬಗ್ಗೆ ಹೇಗೆ ಪರಮಹಂಸರು ಬಲಾತ್ಕರಿಸಿದರು ಸಂಭಾಷಣೆ ಇಂಗ್ಲೀಷ್ನಲ್ಲಿ ನಡೆಯಲಿಲ್ಲ ಅವರು ಬಂಗಾಳಿನಲ್ಲೇ ಸ್ವಲ್ಪ ಹೊತ್ತು ಮಾತಾಡಿದ್ರಂತೆ ಅಂತಂದ್ಬಿಟ್ರೆ ವಾದ ವಿವಾದ ಎಲ್ಲ ಮಾಡೋಕೆ ಹೋಗ್ಬಿಟ್ರೆ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ ಅಂತನ್ಬಿಟ್ಟು ಇದನ್ನು ಶ್ರೀರಾಮಕೃಷ್ಣರು ಕೂಡ ಒತ್ತಿ ಹೇಳ್ತಾರೆ ನಾರದ ಭಕ್ತಿ ಸೂತ್ರದಲ್ಲಿ ಕೂಡ ವಾದೋ ನಾ ಅವಲಂಬ್ಯ ಅಂತ ಹೇಳ್ತಾರೆ ವಾದವನ್ನು ನಾವು ಅನುಸರಿಸಬಾರ್ದು ಸ್ವಾಮಿ ವಿವೇಕಾನಂದರು ಕೂಡ ರಾಜಯೋಗದಲ್ಲಿ ಅದನ್ನೇ ಹೇಳ್ತಾರೆ ವಾದ ಮಾಡೋಕ್ಕೆ ಹೋಗಬೇಡಿ ಅಂತನ್ಬಿಟ್ಟು ವಾದ ಮಾಡಕ್ಕೆ ಹೋಗ್ಬಿಟ್ರೆ ಮನಸ್ಸು ತುಂಬ ಕೆಟ್ಟು ಹೋಗ್ಬಿಡುತ್ತೆ ವಿಚಲಿತವಾಗಿಬಿಡುತ್ತೆ ಯಾಕೋಸ್ಕರ ವಾದ ಮಾಡಬಾರ್ದು ಅದಕ್ಕೆ ನಾರದರು ಕೂಡ ಹೇಳ್ತಾರೆ ವಾದೋ ನ ಅವಲಂಬ್ಯ ಯಾಕೆ ಅಂತಂದ್ಬಿಟ್ರೆ ಬಾಹುಲ್ಯ ಅವಕಾಶತ್ವಾತ್ ಒಂದು ಕಾರಣ ಬಾಹುಲ್ಯ ಅವಕಾಶತ್ವಾತ್ ಇನ್ನೊಂದು ಕಾರಣ ಏನು ಅಂತಂದುಬಿಟ್ರೆ ಅನಿಯತತ್ವ ಜ ಅದಕ್ಕೆ ಒಂದು ನೀತಿ ಇಲ್ಲ ಹೀಗೆ ಹೋಗುತ್ತೆ ಹೀಗೆ ಇರಬೇಕು ಅಂತ ಏನಿಲ್ಲ ಬಾಹುಲ್ಯ ಅವಕಾಶತ್ವಾದ ಅಂದರೆ ಅನೇಕ ರೀತಿಯ ವಾದಗಳಿರೋಕ್ಕೆ ಸಾಧ್ಯ ಅನೇಕ ರೀತಿ ವಾದ ವಾದ ಮಾಡ್ಬೋದು ಇಲ್ಲ ಅಂದ್ಲೂ ಕೂಡ ವಾದ ಮಾಡ್ಬೋದು ಇದಾನೆ ಅಂದ್ಲೂ ಕೂಡ ವಾದ ಮಾಡ್ಬೋದು ಹೇಗೆ ಬೇಕಾದರೂ ವಾದ ಮಾಡ್ಬೋದು ಅವರವರ ಬುದ್ಧಿಶಕ್ತಿಯನ್ನು ಅವಲಂಬಿಸಿರುತ್ತೆ ಸ್ವಾಮಿ ವಿವೇಕಾನಂದರು ಕೂಡ ಹಾಗೆ ಮಾಡ್ತಾ ಕೆಲವು ಸರ್ತಿ ಆ ಬಾರನಗರದ ಮಟ್ಟದಲ್ಲಿರುವಾಗ ಅವರು ಭಗವಂತ ಇಲ್ಲವೇ ಇಲ್ಲ ಅಂತ ವಾದ ಮಾಡ್ತಾ ಇದ್ದರಂತೆ ಆಮೇಲೆ ಕೆಲವು ಸರ್ತಿ ಅಷ್ಟೇ ಪವರ್ಫುಲ್ಲಾಗಿ ವಾದ ಮಾಡ್ತಾ ಇದ್ರು ಭಗವಂತ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಸತಿ ಕೆಲವು ಸತಿ ಭಗವಂತ ಇದಾನೆ ಅಂತ ಅಂದ್ಬಿಟ್ಟು ಅಷ್ಟೇ ಪವರ್ಫುಲ್ಲಾಗಿ ವಾದ ಮಾಡ್ತಾಯಿದ್ರು ಅಷ್ಟೊಂದು ಬುದ್ಧಿಶಕ್ತಿ ಅವರಿಗೆ ಒಂದು ಸತಿ ಯಾರು ಯಾರು ಹೇಳ್ತಾರಂತೆ ಯಾರು ಯೋಗಿನ್ ಯೋಗಿನ್ ಮಹಾರಾಜರು ಅವರು ಹೇಳಿದಾಗ ಏನು ನರೇಂದ್ರ ಈ ಥರ ಮಾತಾಡ್ತಾನೆ ಒಂದು ಭಗವಂತ ಇಲ್ಲ ಅಂತ ವಾದ ಮಾಡ್ತಾರೆ ಒಂದ್ಸತಿ ಇದಾನೆ ಅಂತ ವಾದ ಮಾಡ್ತಾರೆ ಏನು ಯಾರೊಂದು ನಂಬೋದು ಹೇಗೆ ಯಾವುದನ್ನು ಆಶ್ರಯಿಸೋದು ಅಂತನ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾರಂತೆ ನೀನು ಅವ್ರು ನರೇಂದ್ರ ಹತ್ರ ಹೋಗ್ಬೇಡ ನೀನು ಶ್ರೀಮಾತೆ ಹೋಗು ಅಂತ ಆಮೇಲೆ ಹಾಗೆ ಅವನು ಯೋಗೇಂದ್ರ ಶ್ರೀರಾಮಕೃಷ್ಣ ಶ್ರೀರಾಮ ಶ್ರೀಮಾತೆ ಶಾರದಾ ದೇವಿಯರು ಅತ್ಯಂತ ಪರಮ ಭಕ್ತನಾಗ್ಬಿಡ್ತಾನೆ ಈ ರೀತಿ ವಾದ ಯಾವ ರೀತಿ ಇರುವ ಅದಕ್ಕೊಂದು ನೆಲೆಯಿಲ್ಲ ಮತ್ತು ಅದಕ್ಕೊಂದು ಅನಿಯಿತ ಅನಿಯಿತ ಅಂತಂದ್ಬಿಟ್ರೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿನೂ ಇಲ್ಲ ಹೇಗೆ ಬೇಕಾದರೂ ವಾದ ಎಲ್ಲಿ ಬೇಕಾದರೂ ವಾದ ಶುರು ಮಾಡಿಬಿಟ್ರೆ ಅದು ಹೇಗೆ ಬೇಕಾದರೂ ತಗೊಂಡೋಗ್ಬಿಡ್ಬೋದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ವಾದ ಮಾಡಿಬಿಟ್ಟು ಅದರಿಂದ ಪ್ರಯೋಜನ ಆಗುವುದಿಲ್ಲ ಆಧ್ಯಾತ್ಮಿಕ ಸಾಧರು ವಾದ ವಾದದಲ್ಲಿ ತೊಡಗಬಾರದು ಅಂತಂದ್ಬಿಟ್ಟು ಹೇಳ್ತಾರೆ ವಾದ ಯಾವಾಗಲೂ ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಕಾರ್ಯಕಾರಣ ನಿಯಮವನ್ನು ಅವಲಂಬಿಸಿರುತ್ತೆ ಈ ಕಾರ್ಯಕಾರಣ ನಿಯಮವನ್ನು ಅವಲಂಬಿಸುತ್ತೆ ಅಂತ ಅಂದ್ಬಿಟ್ಟು ಇದಕ್ಕಿದು ಕಾರಣ ಇದರಿಂದ ಇದು ಬರುತ್ತೆ ಇದಕ್ಕಿದ ಕಾರಣ ಈ ಥರ ಕಾರ್ಯಕಾರಣ ನಿಯಮವನ್ನು ಅವಲಂಬಿಸಿರುತ್ತೆ ಈ ಕಾರಣದ ಈ ಕಾರ್ಯದಿಂದ ಈ ಕಾರಣದಿಂದ ಈ ಕಾರ್ಯ ಬರುತ್ತೆ ಈ ಕಾರ್ಯ ಈ ಕಾರಣದಿಂದ ಬಂದಿರೋದು ಈ ರೀತಿಯ ಒಂದು ಲಾ ಆಫ್ ಕಾಝೇಶನ್ ಅಂತ ಹೇಳ್ತಾರಲ್ಲ ಅದನ್ನು ಅವಲಂಬಿಸಿರುತ್ತೆ ಸಾಮಾನ್ಯವಾಗಿ ಆದರೆ ಲಾ ಆಫ್ ಕಾಜೇಶನ್ ಇಟ್ಸ್ ಸೆಲ್ಫ್ ಈಸ್ ಅನ್ಸರ್ಟನ್ ಆ ಸಂಬಂಧಕ್ಕೆ ಒಂದು ನೆಲೆಯಿಲ್ಲ ಯಾವುದರಿಂದ ಹೀಗೆ ಬರುತ್ತೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಒಂದು ಯಾವಲ್ಲೂ ದಾಸವಾಳ ಗಿಡದಲ್ಲಿ ಕೆಂಪು ದಾಸವಾಳು ಅದು ಇಂತಿಕ್ಕಿದ್ದಂಗೆ ಒಂದು ದಿವಸ ಬಿಳಿ ದಾಸವಾಳ ಬಿಟ್ಬಿಡ್ತಂತೆ ಯಾವುದು ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಈ ಪ್ರಪಂಚ ಮಾಯಾ ಪ್ರಪಂಚಲಿ ಏನು ಬೇಕಾದರೂ ಆಗ್ಬೋದು ಕಾರ್ಯಕಾರಣ ಸಂಬಂಧ ನಮಗೇನೋ ಮೇಲ್ನೋಟಕ್ಕೆ ಸ್ವಲ್ಪ ಇದೆ ಅಷ್ಟೇ ಆದರೆ ನಿಜವಾದ ಆಳಕ್ಕೆ ಹೋಗ್ಬಿಟ್ರೆ ಯಾವ ಕಾರ್ಯಕಾರಣ ಸಂಬಂಧವೂ ಕೂಡ ನಿರ್ದಿಷ್ಟವಾಗಿ ಯಾವುದೂ ಕೂಡ ಕಾಣೋದಿಲ್ಲ ಈ ವಾದ ಯಾವಾಗಲೂ ಕೂಡ ಕಾರ್ಯಕಾರಣ ಸಂಬಂಧವನ್ನೇ ಅವಲಂಬಿಸಿರತಕ್ಕಂಥದ್ದು ಆದರೆ ಈ ವಾದವನ್ನು ಅದನ್ನೇ ಅವಲಂಬಿಸಿರತಕ್ಕಂಥ ಕಾರ್ಯಕಾರಣ ಸಂಬಂಧ ಹೇಗೆ ಬೇಕಾದರೂ ಆಗ್ಬೋದು ಎಲ್ಲಿ ಬೇಕಾದರೂ ಕರ್ಕೊ ತೊಗೊಂಡು ಹೋಗ್ಬೋದು ಇದರಲ್ಲಿ ಭಜನವೇದಲ್ಲೇ ಆವತ್ತು ಇದ್ದಾಗ ಒಂದು ಪ್ರಸಂಗ ಒದ್ದೆ ಏನು ಅಂತನ್ಬಿಟ್ರೆ ಗಿರೀಶ್ ಚಂದ್ರ ಘೋಷ್ ಮತ್ತು ಶ್ರೀರಾಮಕೃಷ್ಣ ಮಾತಾಡ್ತಾ ಇದ್ದಾರೆ ಗಿರೀಶ್ ಚಂದ್ರ ಘೋಷ್ ಹೇಳಿದ್ರಂತೆ ನೋಡಿ ನೀವು ನಿಜವಾಗೂ ಕೂಡ ನಿಮ್ಮ ಇಚ್ಛೆಯಂತೆ ಏನು ಬೇಕಾದರೂ ಆಗ್ಬಿಡ್ಬೋದು ನೀವು ನಿಜವಾಗೂ ಭಗವತ್ ಸ್ವರೂಪರು ನಿಮ್ಮ ಇಚ್ಛೆಯಿಂದ ಏನು ಬೇಕಾದರೂ ಆಗ್ಬೋ ಆಗ್ಬಿಡ್ಬೋದು ಮೊದಲು ನಾನು ಹೇಗಿದ್ದೆ ಈಗ ಹೇಗಾಗಿದೆ ನೋಡಿ ಅಂತಂದ್ಬಿಟ್ಟು ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅದು ಹೇಗೆ ಹೇಳ್ತೀಯ ನೀನು ನಿನ್ನಲ್ಲಿ ಸತ್ವ ಇತ್ತು ಅದು ಯಾವುದೋ ಒಂದು ಕಾಲದಲ್ಲಿ ಅದು ವ್ಯಕ್ತವಾಗಿ ಅದು ಆಯಿತು ಅಷ್ಟೇ ಅದಕ್ಕೆ ಅದಕ್ಕೆ ಅದಕ್ಕೊಂದು ನೆಪ ಬೇಕಿತ್ತು ಅಷ್ಟೇ ಆ ನೆಪದಿಂದ ಅದು ವ್ಯಕ್ತವಾಯಿತು ಅದಕ್ಕೆ ನಾನೇ ಕಾರಣ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಅವನೊಬ್ಬ ರೋಗಿ ಇರ್ತಾನಂತೆ ಆ ಸಾಮಾನ್ಯವಾದ ದೇಹಕ್ಕೆ ಏನಾಗುತ್ತೆ ಅಂತಂದ್ಬಿಟ್ಟು ಏನಾದರೂ ರೋಗ ಬಂದರೆ ದೇಹಕ್ಕೆ ಅದು ದೇಹವೇ ಅದು ಆ ರೋಗವನ್ನು ವಾಸಿ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅದಕ್ಕಿರುತ್ತೆ ಅದು ವಾಸಿ ಮಾಡ್ಕೊಳ್ತಾ ಇರುತ್ತೆ ವೈದ್ಯ ಬರ್ತಾನೆ ಒಂದು ಔಷಧಿ ಕೊಟ್ಬಿಡ್ತಾನೆ ಅದರಿಂದ ಅದು ವಾಸಿಯಾಗತ್ತೆ ಆದ್ದರಿಂದ ಆ ವೈದ್ಯನ ಔಷಧಿಯಿಂದ ಅದು ವಾಸಿಯಾಯಿತು ಅಥವಾ ದೇಹ ಸ್ವಾಭಾವಿಕವಾಗಿ ರೋಗ ಮುಕ್ತವಾಯಿತೋ ಹೇಗೆ ಹೇಳೋಕ್ಕೆ ಸಾಧ್ಯ ದೇಹದ ಸ್ವಾಭಾವಿಕತೆಯಿಂದಲೇ ಅದು ರೋಗ ಮುಕ್ತವಾಗಿರಬೇಕು ಅಥವಾ ವೈದ್ಯ ಯಾವುದನ್ನು ಕೂಡ ಹೇಳೋ ನಿರ್ದಿಷ್ಟ ಹೇಳೋಕೆ ಆಗೋದಿಲ್ಲ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡುತ್ತೆ ಭಾಳ ತಮಾಷೆ ಅದು ಅದು ರಾಮಾಯಣದಲ್ಲಿ ಬರ್ತಕ್ಕಂಥ ಕತೆ ನಿಮಗೆಲ್ಲ ಗೊತ್ತಕ್ಕ ಗೊತ್ತಿರ್ತಕ್ಕಂಥದ್ದು ರಾಮ ಕಾಡಲ್ಲಿ ಹೋಗ್ತಾ ಹೋಗಿ ಹೋಗ್ತಾ ಇದ್ದಾಗ ರಾಮನ ಪಾದ ಸ್ಪರ್ಶದಿಂದ ಅಲ್ಲಿಯೇ ಅವಳು ಮುಕ್ತಿಯನ್ನು ಪಡೆದು ಈಗೆಲ್ಲರೂ ಕೂಡ ನಾವು ರಾಮನ ಕೊಂಡಾಡ್ತೀವಿ ರಾಮನ ಪಾದಸ್ಪರ್ಶದಿಂದ ಅವಳಿಗೆ ಮುಕ್ತಿ ಸಿಕ್ಕಿಬಿಡ್ತು ಆ ಕಲ್ಲು ಬಂಡೆ ಆಗಿರ್ತಕ್ಕಂಥೇಳು ಮೇಲೆದ್ಬಿಟ್ಲು ಅಂತನ್ಬಿಟ್ಟು ಎಲ್ಲರೂ ಕೂಡ ರಾಮನ ಹೊಗಳಿದ್ದೇ ಹೊಗಳಿದ್ದು ಆದರೆ ಆ ಗೌತಮ ಶಾಪ ಕೊಟ್ಟಿದ್ನಲ್ಲ ಋಷಿ ಹ್ಞೂ ಗಂಡ ಅವನು ಶಾಪ ಕೊಡುವಾಗಲೇ ಹೇಳಿದ್ದ ನೀನು ಇದು ಗ ಕಲ್ಲಾಗುವಂಥ ಶಾಪ ಕೊಟ್ಟ ಅಲ್ಲಿ ಮುಂದೆ ರಾಮಾಯಣದ ಕಾಲದಲ್ಲಿ ರಾಮ ಬರ್ತಾನೆ ಆ ಪಾದ ನೀನು ಮುಕ್ತಿಯನ್ನು ಪಡಿತೀಯಾ ಅಂತನ್ಬಿಟ್ಟು ಈಗ ಯಾರು ಆ ಗೌತಮನ ವಾಕ್ಯನಿಂದಾಗಿ ಅವಳು ಮುಕ್ತಿ ಮುಕ್ತಿಯಿಂದ ಪಡಲ್ಲೋ ಅಥವಾ ರಾಮನ ಪಾದದ ಸ್ಪರ್ಶದಿಂದಾಗಿ ಮುಕ್ತಿಯಿಂದ ಪಡಲ್ಲೋ ಯಾವುದು ಬೇಕಾದ್ರು ಆಗ್ಬೋದು ಹೇಗೆ ಬೇಕಾದರೂ ಹೇಳ್ಬೋದು ಯಾವುದು ಯಾವುದು ನಿಜ ಯಾವುದು ಸತ್ಯ ಯಾವುದು ಕಾರಣ ಅಂದರೆ ಯಾವುದೇ ಒಂದು ನಿರ್ದಿಷ್ಟವಾದ ಕಾರಣವನ್ನು ನಾವು ನಿರ್ ಹೇಳೋಕ್ಕಾಗೋದಿಲ್ಲ ಒಂದು ಪ್ರತಿಯೊಂದು ಘಟನೆಯು ನಡೀಬೇಕು ಅಂತನ್ಬಿಟ್ರೆ ಅನೇಕ ಅಂಶಗಳು ಸೇರಿ ಅನೇಕ ಪ್ರಸಂಗಗಳು ಸೇರಿ ಎಲ್ಲೂ ಒಂದು ಘಟನೆ ನಡೀತಕ್ಕಂಥದ್ದು ಇದೇ ಕಾರಣ ಇದೇ ಇದರಿಂದಲೇ ಇದಾಗಿದೆ ಅಂತ ನಿರ್ದಿಷ್ಟವಾಗಿ ಇದಮಿತ್ತಂತ ಯಾರೂ ಕೂಡ ಯಾವ ವಿಷಯದಲ್ಲೂ ಕೂಡ ಹೇಳೋಕ್ಕಾಗೋದಿಲ್ಲ ಅದರಿಂದ ತರ್ಕಕ್ಕೆ ಒಂದು ನಿಜವಾಗಿರ್ತಕ್ಕಂಥ ನೆಲೆಯಿಲ್ಲ ಅನಿಯತ ಸ್ವಾತ್ ಅದೊಂದು ಅನಿಯತವಾಗಿರ್ತಕ್ಕಂಥದ್ದು ಅದಕ್ಕೊಂದು ನೀತಿ ಇಲ್ಲ ಅಂತನ್ಬಿಟ್ಟು ನೀತಿ ಇಲ್ಲ ಆದ್ದರಿಂದ ತರ್ಕ ಮಾಡಬಾರ್ದು ಶುಷ್ಕ ವಾದ ವಿವಾದೇನ ಕಿಂಚಿತ್ ಪಕ್ಷ್ ಸಮಾಶ್ರಯೇತ್ ಅಂತನ್ಬಿಟ್ಟು ಹೇಳ್ತಾರೆ ಭಾಗವದ್ದರು ಬರುತ್ತಂಥದು ಶುಷ್ಕವಾದ ಶುಷ್ಕವಾಗಿರ್ತಕ್ಕಂಥ ವಾದ ವಿವಾದದಲ್ಲಿ ಯಾವುದೇ ಪಕ್ಷವನ್ನು ಕೂಡ ನೀನು ವಹಿಸಕ್ಕೆ ಹೋಗ್ಬೇಡ ಅಂತನ್ಬಿಟ್ಟು ಯಾವುದೇ ಪಕ್ಷಕ್ಕೆ ಹೋಗಿಸ್ಕೋ ಅಂದರೆ ಏನಾಗುತ್ತೆ ಅಂದ್ಬಿಟ್ಟು ಆವಾಗೇನಾಗುತ್ತೆ ಮನಸ್ಸು ಚಂಚಲವಾಗುತ್ತೆ ಅಸ್ಥಿರವಾಗುತ್ತೆ ಅಂತನ್ಬಿಟ್ಟು ಇದರಲ್ಲಿ ಪಂಚದಶಿನಲ್ಲಿ ಒಂದು ಮಾತು ಬರುತ್ತೆ ಒಂದು ಶ್ಲೋಕ ಭಾಳ ಚೆನ್ನಾಗಿದೆ ಬುದ್ಧ್ಯಾರೋಹಾಯ ತರ್ಕಶ್ಚೇತ್ ಅಪೇಕ್ಷೇತ ತಥಾ ಸತೀ ಸ್ವಾನುಭೂತ್ಯಾನುಸಾರೇಣ ತರ್ಕ್ಯತಾಂ ಮಾ ಕುತರ್ಕ್ಯತಾಂ ಅಂತನ್ಬಿಟ್ಟು ಬುದ್ಧಾರೋಹಾಯ ಅಂತನ್ಬಿಟ್ರೆ ಬುದ್ಧಿನಲ್ಲಿ ಮನ ಮನಸ್ಸಿನಲ್ಲಿ ನಮ್ಮ ಬುದ್ಧಿನಲ್ಲಿ ಒಂದು ವಿಷಯವು ದೃಢವಾಗಿ ನೆಲೆಯೂರು ಅದಕ್ಕೋಸ್ಕರವಾಗಿ ವಾದ ಬೇಕಾದರೆ ಮಾಡು ಆರ್ಗ್ಯುಮೆಂಟ್ ಯು ಆರ್ಗ್ಯು ಯು ಥಿಂಕ್ ಯು ರೀಸನ್ ಅೀಸನ್ ಅಬೌಟ್ ಇಟ್ ಅದು ಯಾತಕ್ಕೋಸ್ಕರ ಮಾಡಬೇಕು ಅಂತನ್ಬಿಟ್ರೆ ನಮ್ಮ ಬುದ್ಧಿನಲ್ಲಿ ಆ ವಿಷಯ ಆ ಸಿದ್ಧಾಂತ ದೃಢವಾಗಿ ನೆಲೆಯೂರೋದಕ್ಕೋಸ್ಕರ ಮಾಡಬೇಕು ಆದರೆ ವಾದ ಮಾಡುವಾಗಲೂ ಕೂಡ ಹೇಗೆ ಮಾಡಬೇಕಪ್ಪ ಅಂತನ್ಬಿಟ್ರೆ ಸ್ವಾನುಭೂತ್ಯಾನುಸಾರೇಣ ತರ್ಕತಾಮ್ ಸ್ವಾನುಭೂತ್ಯಾನುಸಾರ ನಿನ್ನ ಅನುಭವಕ್ಕೆ ಅನುಸಾರವಾಗಿ ನೀನು ತರ್ಕ ಮಾಡು ಅಂತನ್ಬಿಟ್ಟು ನಿನ್ನ ಅನುಭವಕ್ಕೆ ಅನುಸಾರವಾಗಿ ಆದರೆ ಮಾ ಕುತರ್ಕ್ಯತಾಂ ಕುತರ್ಕ ಮಾಡೋಕ್ಕೆ ಹೋಗ್ಬೇಡ ಕುತರ್ಕ ಬಗ್ಗೆ ನಾವು ಉದಾಹರಣೆಯನ್ನು ಕೊಟ್ಟೆ ಲಾಸ್ಟ್ ಟೈಮ್ ಆ ರೀತಿಯಲ್ಲಿ ಈ ಕುತರ್ಕ ಮಾಡಕ್ಕೆ ಹೋಗ್ಬಿಟ್ರೆ ಏನು ಆಗು ಶುರುವಾಗ ಆಗು ಶುರುವಾಗುತ್ತೆ ಅದಕ್ಕೋಸ್ಕರ ಏನು ಸಾಮಾನ್ಯವಾಗಿ ಏನಾಗುತ್ತೆ ಅಂತನ್ಬಿಟ್ರೆ ವಾದದಲ್ಲಿ ಮುಖ್ಯ ವಾದ ಮಾಡ್ತಾ ವಾದ ವಿವಾದ ಮಾಡ್ತೀವಲ್ಲ ಅಲ್ಲಿ ಮುಖ್ಯವಾಗಿರೋದು ಏನಪ್ಪ ಅಂತಂದ್ಬಿಟ್ರೆ ಇನ್ನೊಬ್ಬರು ಬಾಯಿ ಮುಚ್ಚಿಸೋದೇ ಮುಖ್ಯ ಆಗ್ಬಿಡುತ್ತೆ ಅವರು ಬಾಯಿ ಹೇಗಾದರೂ ಮುಚ್ಚಿಸ್ಬೇಕು ನಂದೇ ಕೊನೆಯ ಮಾತು ಆಗಬೇಕು ನಂದೇ ಕೊನೆಯ ಮಾತು ಆಗಬೇಕು ಅಂತ ಅದೇ ಮುಖ್ಯವಾಗ್ಬಿಡುತ್ತೆ ಇಬ್ಬರು ಸ್ನೇಹಿತರು ಮಾತಾಡ್ಕೋತಾ ಇದ್ರಂತೆ ಒಬ್ಬನೇ ಹೇಳಿದಂತೆ ನನಗೆ ಮತ್ತು ನನ್ನ ಪತ್ನಿಗೆ ವಾದವಿವಾದಾಗ ನಂದೇ ಕೊನೆಯ ಮಾತು ಕೊನೆಯ ಅಂತಂದ್ಬಿಟ್ಟು ನನ್ನದೇ ಮಾತು ಕೊನೆ ಮಾತು ಇವನಿಗೆ ಆಶ್ಚರ್ಯ ಆಯಿತು ಅಂತ ಅದು ಹೇಗೆ ಸಾಧ್ಯವಾಯಿತು ನನಗೆ ನನಗೆ ಯಾವತ್ತೂ ಇದುವರೆ ಸಾಧ್ಯ ಆಗಲಿಲ್ಲ ಇಲ್ಲವಲ್ಲ ವಾಟ್ ಈಸ್ ಇ ಸೀಕ್ರೆಟ್ ಅಂತ ಅಂದ್ಬಿಟ್ಟು ಕೇಳಿದಂತೆ ಅದಕ್ಕೆ ಅವನು ಹೇಳಿದಂತೆ ಅವಳು ಏನಾದರೂ ಹೇಳ್ತಾಳೆ ನೀನು ಹೇಳಿದ್ದೆ ಸರಿಯಮ್ಮ ಅಂತ ಹೇಳಿಬಿಡ್ತೀನಿ ನಾನು ಅವಳು ಬಾಯಿ ಮುಚ್ಚಿಕೊಂಡ್ಬಿಡ್ತಾಳೆ ನನ್ನದೇ ಕೊನೆ ಮಾಹಿತಾ ಅಲ್ತಾರ ಅಂತಂದ್ಬಿಟ್ಟು ಅಂದರೆ ವಾದದ ವಿವಾದದಲ್ಲಿ ಇನ್ನೊಬ್ಬರು ಬಾಯಿ ಮುಚ್ಚಿಸೋದೇ ಮುಖ್ಯ ಆಗಿರುತ್ತೆ ಅಂತನ್ಬಿಟ್ಟು ಅದೇ ಪ್ರಧಾನ ಆದರೆ ನಿಜವಾದ ವಿಷಯ ಆದರೆ ಜ್ಞಾನ ಪ್ರಧಾನವಾಗಿರೋದಿಲ್ಲ ತಿಳುವಳಿಕೆ ಪ್ರಧಾನವಾಗಿರೋದಿಲ್ಲ ಏನೋ ಒಂದು ವಿಷಯ ತಿಳ್ಕೊಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರೋದಿಲ್ಲ ಅದಕ್ಕೋಸ್ಕರವಾಗಿ ಈ ವಾದ ವಿವಾದವನ್ನು ನಾವು ಅವಲಂಬಿಸಬಾರದು ಅಂತ ಅಂದ್ಬಿಟ್ಟು ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ ಶ್ರೀರಾಮಕೃಷ್ಣರು ಕೂಡ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಈ ಮಾಸ್ಟರ್ ಮಹಾಶಯರು ವಾದ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಅವರು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ ಗಂಟೆ ಐದು ಕೆಲವು ಮಂದಿ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಹೊರಟು ಕೇವಲ ಮಾಸ್ಟರ್ ಮತ್ತು ನರೇಂದ್ರ ಉಳಿದುಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ಹೊತ್ತಾದ ನಂತರ ಕುಟೀರದ ಮಾರ್ಗವಾಗಿ ಹಂಸ ಪುಷ್ಕರಣಿಯ ಕಡೆಗೆ ಮುಂದುವರೆದು ನೋಡುತ್ತಾನೆ ಪುಷ್ಕರಣಿಯ ದಕ್ಷಿಣ ದಿಕ್ಕಿನ ಹಂತಗಳ ಮೇಲಿರುವ ಚೌಕಟ್ಟಿನ ಮೇಲೆ ಪರಮಹಂಸರು ನಿಂತಿದ್ದಾರೆ ನರೇಂದ್ರ ಮುಖಾತುಳೆದುಕೊಂಡು ಕೈಯಲ್ಲಿ ಕಾಲು ತಂಬಿಗೆ ಹಿಡಿದುಕೊಂಡು ನಿಂತಿದ್ದಾನೆ ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ ನೋಡು ಇನ್ನು ಹೆಚ್ಚು ಹೆಚ್ಚಾಗಿ ಇಲ್ಲಿ ಬಂದು ಹೋಗುತ್ತಿರು ಹೊಸದಾಗಿ ಬಂದಿದ್ದೀಯೇ ಪರಿಚಯವಾದ ಹೊಸದಲ್ಲಿ ಹೆಚ್ಚು ಹೆಚ್ಚಾಗಿ ಭೇಟಿ ಮಾಡುವುದುಂಟು ಉದಾಹರಣೆಗೆ ಹೊಸ ಪತಿ ಅಂತಂದ್ಬಿಟ್ಟು ನಗುಕ್ಷ ಮಾಡ್ತಾರಂತೆ ನರೇಂದ್ರ ಮಾಸ್ಟರ್ ಇಬ್ಬರು ನಗುತ್ತಾರೆ ಏನು ಬರುತ್ತೀಯೇ ತಾನೇ ಅಂತನ್ಬಿಟ್ಟು ಇಲ್ಲಿ ಇವ್ರದ್ದು ಏನಪ್ಪ ಅಂತಂದ್ಬಿಟ್ರೆ ಆ ಪರಿಚಯವಾದ ಹೊಸದ್ರಲ್ಲಿ ಹೆಚ್ಚು ಹೆಚ್ಚು ಬರ್ತಾ ಇರಬೇಕು ಪರಿಚಯ ಗಾಢವಾಗಬೇಕು ಅಂತಂದ್ಬಿಟ್ಟು ಆ ಸಂಬಂಧ ಅತ್ಯಂತ ಗಾಢವಾಗಬೇಕು ಗಾಢವಾದ ಮೇಲೆ ಅಷ್ಟೊಂದು ಬರದೇ ಇದ್ರೂ ಕೂಡ ಪರವಾಗಿಲ್ಲ ಆದರೆ ಗಾಢವಾಗುವವರಿಗೂ ಕೂಡ ಅದು ದೃಢವಾಗಿ ಬೇರೆಯವರು ಕಡೆಯವರೆಗೂ ಕೂಡ ಹೆಚ್ಚು ಹೆಚ್ಚು ಭೇಟಿಯಾಗತಕ್ಕಂಥದ್ದು ಸಂಬಂಧ ಬೆಳೆಸ್ಕೊಳ್ತಕ್ಕಂಥದ್ದು ಉತ್ತಮ ಯಾಕೆ ಅಂತಂದ್ಬಿಟ್ರೆ ಇಲ್ಲಿ ಶ್ರೀರಾಮಕೃಷ್ಣರಿಗೂ ನಿರಂಜನಿಗೂ ಇರತಕ್ಕಂಥದ್ದು ದಿವ್ಯ ಸಂಬಂಧ ಸಾಮಾನ್ಯವಾಗಿರ್ತಕ್ಕಂಥ ಸಂಬಂಧ ಅಲ್ಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಬಂಧ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಬಂಧ ಬೇರೆಯವರದಕ್ಕೆ ಸ್ವಲ್ಪ ಕಷ್ಟ ದಿನ ತೊಗೊಳ್ಳುತ್ತೆ ತೀ ತಕ್ಷಣ ಆಗೋದಿಲ್ಲ ಮಾನವೀಯ ಸಂಬಂಧ ಬೇಗ ಶುರು ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಬೇಗನೂ ಕೂಡ ಬಿಟ್ಟು ಹೋಗಿಬಿಡುತ್ತೆ ಆದರೆ ಆಧ್ಯಾತ್ಮಿಕ ಸಂಬಂಧ ಅದು ಸ್ವಲ್ಪ ಕಷ್ಟ ಆಮೇಲೆ ಉಂಟಾದ ಮೇಲೆ ಅದು ಅತ್ಯಂತ ದೃಢವಾಗಿ ಯಾಕೆಂದರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಅದು ಬೇರೆಯೂರು ಇರುತ್ತಲ್ಲ ಅದಕ್ಕೋಸ್ಕರವಾಗಿ ಅತ್ಯಂತ ದೃಢವಾಗಿರುತ್ತೆ ಅದು ಒಂದು ಕಡಿಯೋದೇ ಇಲ್ಲ ಬಿದ್ದು ಹೋಗೋದೇ ಇಲ್ಲ ಸಂಬಂಧ ಯಾವಾಗಲೂ ಕೂಡ ಅದು ಆದರೆ ಮಾನವೀಯ ಸಂಬಂಧ ಅಂತಕ್ಕಂಥದ್ದು ಅದು ಒಂದು ಕೆಲವು ಕಾಲ ಇರುತ್ತೆ ಕೆಲವು ಕಾಲ ಹೊರಟೋಗುತ್ತೆ ಯಥಾಕಾಷ್ಟಂ ಚ ಕಾಷ್ಟಂ ಚ ಸಮಯವೇತಾಂ ಮಹಾರಣವೇ ಸಮೇತ್ಯ ಚ ವ್ಯಪೇಯೇತಾಂ ಕಾಲಮಾಸಾಧ್ಯ ಕಂಚನ ಏನ್ ಭಾರ್ಯಾಶ್ಚ ಪುತ್ರಶ್ಚ ಜ್ಞಾತ ಧನಾನೀಚ ಅಂತನ್ಬಿಟ್ಟು ಅಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತಂತೆ ಅಂದರೆ ಈ ಮಹಾರಾಣವಿ ಅಂತನ್ಬಿಟ್ರೆ ದೊಡ್ಡ ಪ್ರವಾಹ ಇರುತ್ತಲ್ಲ ಆ ಪ್ರವಾಹದಲ್ಲಿ ಏನಾಗುತ್ತೆ ಅಂತನ್ಬಿಟ್ರೆ ಅನೇಕ ಕಡ್ಡಿ ಕಸ ಎಲ್ಲವುದು ಕೂಡ ಅದು ಬಂದು ಒಂದು ಕಡೆ ಸೇರ್ಕೊಂಡ್ಬಿಡ್ತಂತೆ ಏನಾಗುತ್ತೆ ಸ್ವಲ್ಪ ದೂರ ಮುಂದಕ್ಕೆ ಹೋಗುತ್ತೆ ಆಮೇಲೆಲ್ಲ ಪ್ರತ್ಯೇಕವಾಗಿಬಿಡ್ತಾವೆ ಆಮೇಲೆ ಮುಂದೆ ಹೋಗ್ತಾ ಅಂದ್ಕೊಂಡು ಇನ್ಯಾವುದೋ ಕಡ್ಡಿ ಕಸಾಯಿತೆಲ್ಲ ಸೇರ್ಕೊಂಡ್ಬಿಡ್ತಾವಂತೆ ಅದು ಮುಂದುವರಿಯುತ್ತೆ ಆಮೇಲೆ ಬೇರೆ ಆಗುತ್ತೆ ಹೀಗೆ ಮುಂದುವರಿಕೊಂಡು ಹೋಗುತ್ತೆ ಹಾಗೆಯೇ ಈ ಸಂಸಾರದಲ್ಲಿ ಪ್ರಪಂಚದಲ್ಲಿ ಎಲ್ಲ ರೀತಿಯ ಸಂಬಂಧಗಳು ಮಾನವೀಯ ಸಂಬಂಧಗಳು ಅದೇ ರೀತಿ ಕೆಲವು ಕಾಲ ಇರುತ್ತೆ ಹೊರಟೋಗುತ್ತೆ ಕೆಲವು ಕಾಲ ಇರುತ್ತೆ ಹೊರಟು ಹೋಗುತ್ತೆ ಈಗಂತೂ ಅದು ಜಾಸ್ತಿ ಆಗಿದೆ ಅಂಥ ರೀತಿ ಮಾನವೀಯ ಸಂಬಂಧ ಅಂತಕ್ಕಂಥದ್ದು ಮೂರು ದಿವ್ಸನೂ ಕೂಡ ಇರೋದಿಲ್ಲ ಒಂದು ದಿನ ಕೂಡ ಇರೋದಿಲ್ಲ ಅದು ಕಡ್ದು ಹೋಗ್ಬಿಡುತ್ತೆ ಇವತ್ತು ಮದುವೆ ಮಾಡ್ಕೊಂಬಿಟ್ಟಿರ್ತಾರೆ ನಾಳೆ ಮೊದಲೇ ವಿಚ್ಛೇದ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೋರ್ಟಲ್ಲಿ ಆಗಿ ಹೋಗ್ಬಿಟ್ಟಿರುತ್ತೆ ಆ ರೀತಿ ಆಗ್ತಾ ಆಗ ಆಗುತ್ತೆ ಅದಕ್ಕೋಸ್ಕರವಾಗಿ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ಬಿಟ್ಟು ಈ ಮಾನವೀಯ ಸಂಬಂಧ ಕೂಡ ಏನೇನೂ ಕೂಡ ಅಸ್ಥಿರ ಅತ್ಯಂತ ಅಸ್ಥಿರ ಈಗಿನ ಸಂದರ್ಭದಲ್ಲಿ ಮಾನವೀಯ ಸಂಬಂಧ ಆದರೆ ಒಂದೇ ಒಂದು ನಮ್ಮ ಸಂಬಂಧ ಮುಖ್ಯವಾಗಿರ್ತಕ್ಕಂಥ ಅದು ಅದು ದಿವ್ಯ ಸಂಬಂಧ ಭಗವಂತನೊಡೆಯಿರ್ತಕ್ಕಂಥ ಸಂಬಂಧ ಆ ದಿವ್ಯ ಸಂಬಂಧ ಗಟ್ಟಿಯಾಗಿದ್ದರೆ ಬೇರೆ ಎಲ್ಲ ಸಂಬಂಧವೂ ಕೂಡ ಅದು ದೃಢವಾಗಿಬಿಡುತ್ತೆ ಇದು ಬಹಳ ಮುಖ್ಯ ಆ ದಿವ್ಯ ಸಂಬಂಧ ಭಗವಂತನಲ್ಲಿ ಇರತಕ್ಕಂಥ ಸಂಬಂಧ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಬಂಧ ಅದನ್ನು ನಾವು ಬೆಳೆಸ್ಕೊಬೇಕು ಅದಕ್ಕೋಸ್ಕರ ಯತಿಷಣ್ಣ ಕೂಡ ಹೇಳ್ತೀವಿ ಎಲ್ಲರೂ ನಾವು ಯಾರು ಇತರ ಸಂಬಂಧ ಬೆಳೆಸುವಾಗ ಈ ಮಾನವೀಯ ಸಂಬಂಧ ಇರಬಾರ್ದಂತೆ ಆಧ್ಯಾತ್ಮಿಕ ಹಿನ್ನೆಲೆ ಇರಬೇಕು ಆಧ್ಯಾತ್ಮಿಕವಾಗಿ ನಾವೆಲ್ಲರೂ ಕೂಡ ಸಂಬಂಧವನ್ನು ಬೆಳೆಸ್ಕೊಬೇಕು ಆ ರೀತಿ ಸಂಬಂಧ ಯಾವಾಗಲೂ ಕೂಡ ದೃಢವಾಗಿರುತ್ತೆ ಅಂತನ್ಬಿಟ್ಟು ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಈ ಒಂದು ಅಂಶವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಬೇಕು ನರೇಂದ್ರ ಬ್ರಹ್ಮ ಸಮಾಜದ ಸದಸ್ಯನಾಗಿದ್ದುದರಿಂದ ತನ್ನ ವಾಗ್ದಾನದ ವಿಷಯವಾಗಿ ಭಾಳ ಎಚ್ಚರಿಕೆಯಿಂದ ಇದ್ದ ನಗುತ್ತ ನಗುತ್ತಾ ಹೇಳುತ್ತಿದ್ದಾನೆ ಆಗಲಿ ಪ್ರಯತ್ನ ಮಾಡುತ್ತೇನೆ ಅಂತನ್ಬಿಟ್ಟು ಮತ್ತೆ ಮತ್ತೆ ಬರ್ತೀಯ ಅಂತ ಕೇಳ್ತಾರಲ್ಲ ಹಾಗಾಗಿ ಬರ್ತಾಯಿರು ಅಂತನ್ಬಿಟ್ಟು ನಾನು ಪ್ರಯತ್ನ ಪಡ್ತೀನಿ ಬರ್ತೀನಿ ಅಂತ ಮಾತು ಕೊಡೋದಿಲ್ಲ ಅಂತನ್ಬಿಟ್ಟು ಅವ್ನು ಭಾಳ ಸತ್ಯ ಸತ್ಯಸಂಧ ಯಾವಾಗಲೂ ಕೂಡ ಮಾತು ಕೊಟ್ಬಿಟ್ರೆ ಅದರಂತಲೇ ನಡಿಬೇಕು ಒಂಚೂರು ಕೂಡ ಎಷ್ಟು ಮಟ್ಟಿಗೆ ಅಂತಂದ್ಬಿಟ್ರೆ ಒಂದು ಸಾರಿ ಅವರು ಹೇಳಿ ನರೇಂದ್ರ ಹೇಳಿರ್ತಾನಂತೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಬರ್ತೀನಿ ನಿಮ್ಮನ್ನು ಭೇಟಿ ಆಗೋದಕ್ಕೆ ಅಂತ ಹೇಳಿರ್ತಾನಂತೆ ಅವನು ಬೇಗನೆ ಬಂದುಬಿಡ್ತಾನೆ ದೋಣಿ ಸಿಕ್ಬಿಡ್ತು ಬೇಗ ಅದಕ್ಕೋಸ್ಕರವಾಗಿ ಅವನು ಬೇಗನೆ ಬಂದುಬಿಡ್ತಾನೆ ದಕ್ಷಿಣೇಶ್ವರಕ್ಕೆ ಎರಡು ಗಂಟೆ ಹೊತ್ತಿಗೆ ಬಂದುಬಿಟ್ಟಿದ್ದ ಈಗ ಎರಡು ಗಂಟೆ ಹೊತ್ತಿಗೆ ಹೋಗಿಬಿಡ್ಬೋದು ಶ್ರೀರಾಮಕೃಷ್ಣ ಯಾವಾಗಲೂ ಕೂಡ ರೂಮ್ನಲ್ಲೇ ಇರ್ತಾರೆ ಯಾವಲ್ಲೂ ಯಾವ ಬೇಕಾದರೂ ಅವನು ಭೇಟಿ ಆಗ್ಬೋದು ಆದರೆ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರವಾಗಿ ಅವನು ಒಂದು ಗಂಟೆ ಕಾಲ ಅಲ್ಲೇ ಗಂಗಾ ತೀರದಲ್ಲೇ ಇದ್ದುಬಿಟ್ಟು ಕಾಲ ಕಳೆದ್ಬಿಟ್ಟು ಮೂರು ಗಂಟೆ ಕರೆಕ್ಟಾಗಿ ಹೋಗ್ತಾನಂತೆ ಅಷ್ಟರ ಮಟ್ಟಿಗೆ ಅವನು ಸತ್ಯವನ್ನು ಪರಿಪಾಲನೆ ಮಾಡ್ತಾಯಿದ್ದ ಶ್ರೀರಾಮಕೃಷ್ಣರು ಹಾಗೇ ಆ ರೀತಿ ಸತ್ಯ ಪರಿಪಾಲನೆ ಇದೆಯಲ್ಲ ಅತ್ಯಂತ ಮುಖ್ಯವಾಗಿರತಕ್ಕಂಥ ಅಂಶ ಅದಕ್ಕೆ ಅವನು ಹೇಳ್ತಾನೆ ಮಾತುಕಡೋದಿಲ್ಲ ಬರ್ತೀನಿ ಅಂತನ್ಬಿಟ್ಟು ಅವನು ಹೇಳ್ತಾನೆ ಪ್ರಯತ್ನ ಮಾಡ್ತೀನಿ ಅಂತನ್ಬಿಟ್ಟು ಮೂವರು ಕುಟೀರದ ಮಾರ್ಗವಾಗಿ ಪರಮಹಂಸರ ಕೊಠಡಿ ಕಡೆ ಬರುತ್ತಿದ್ದಾರೆ ಕುಟೀರದ ಹತ್ತಿರ ಪರಮಹಂಸರು ಮಾಸ್ಟರಿಗೆ ಹೇಳಲಾರಂಭಿಸಿದರು ನೋಡಿ ರೈತರು ಜಾತ್ರೆಗೆ ಹೋರಿಗಳನ್ನು ಕೊಂಡುಕೊಂಡು ಬರಲು ಹೋಗುತ್ತಾರೆ ಅವರು ಒಳ್ಳೆಯದಾವುದು ಕೆಟ್ಟದ್ದಾವುದು ಎಂಬುದನ್ನು ಸರಿಯಾಗಿ ಗುರುತಿಸಬಲ್ಲರು ಬಾಲದ ಹತ್ತಿರ ಕೈಯಿಟ್ಟು ನೋಡುತ್ತಾರೆ ಕೆಲವು ಹೋರಿ ಆಗ ಸುಮ್ಮನೆ ಬಿದ್ದುಕೊಳ್ಳುತ್ತವೆ ಅಂಥವನ್ನು ಕೊಂಡುಕೊಳ್ಳುವುದಿಲ್ಲ ಬಾಲದ ಹತ್ತಿರ ಕೈಯಿಟ್ಟೊಡನೆಯೇ ಯಾವ ಹೋರಿ ಕೈಕಾಲು ಒದರಿ ಮರಗುಟ್ಟುತ್ತಾ ತಿವಿಯಲು ಬರುವುದೋ ಅಂಥವು ಅವರಿಗೆ ಹಿಡಿಸುತ್ತವೆ ನರೇಂದ್ರ ಈ ಗುಂಪಿಗೆ ಸೇರಿದ ಹುರಿ ಆಂತರ್ಯದಲ್ಲಿ ಒಳ್ಳೆ ತಿರುಳಿದೆ ಹೇಗೆ ಅವ್ರು ಹೇಳ್ತಾರೆ ನೋಡಿ ಹೇಗೆಂತ ಕಂಪ್ಯಾರಿಸನ್ ನೋಡಿ ಅವನು ನರೇಂದ್ರನ ಬಗ್ಗೆ ಸೋ ನೈಸ್ ಅಂದರೆ ಇಲ್ಲಿ ಎರಡು ವಿಷಯವನ್ನು ನಾನು ಗಮನಿಸ್ತೀನಿ ಮುಂದೇನು ಹೇಳ್ತಾರೆ ಇವರು ಹೀಗೆಂದು ಹೇಳಿ ಪರಮಹಂಸರು ನಗಲಾರಂಭಿಸಿದರು ಮತ್ತೆ ಹೇಳುತ್ತಿದ್ದಾರೆ ಕೆಲ ಕೆಲವರಿದ್ದಾರೆ ಹಾಲಿನಲ್ಲಿ ನೆಂದ ಅವಲಕ್ಕಿ ಹಾಗೆ ಸಾಹಸವಿಲ್ಲ ಜೋರಿಲ್ಲ ನಸನೆಸೆ ಅನ್ನುತ್ತಿರುತ್ತಾರೆ ಅಂತನ್ಬಿಟ್ಟು ಅಂದರೆ ಸತ್ವವೇ ಇಲ್ಲ ಅಂತನ್ಬಿಟ್ಟು ತಿರುಳೇ ಇಲ್ಲ ಒಳಗಡೆ ಅಂತನ್ಬಿಟ್ಟು ಆ ಥರದವರು ಕೂಡ ಇರ್ತಾರೆ ನರೇಂದ್ರ ತದ್ವಿರುದ್ಧ ಇದಕ್ಕೆ ಫುಲ್ ಆಫ್ ಎನರ್ಜಿ ಫುಲ್ ಆಫ್ ಎಂಥೂಸಿಯಾಸಮ್ ಬಬ್ಲಿಂಗ್ ವಿತ್ ಎನರ್ಜಿ ಅಂಥ ನರೇಂದ್ರ ಆದ್ದರಿಂದ ನರೇಂದ್ರ ಅಂತಕ್ಕಂಥವರು ಅದಕ್ಕೇ ಶ್ರೀರಾಮಕೃಷ್ಣ ನರೇಂದ್ರನ ಅವರು ತರಬೇತಿ ಕೊಡ್ತಾರೆ ಸೆಲ್ಫ್ ಮಾಡ್ಕೊತಾರೆ ನಮ್ಮ ನೇರ ಶಿಷ್ಯನನ್ನಾಗಿ ಅಲ್ಲಿ ಎರಡು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಈ ಉದಾಹರಣೆಗಳಲ್ಲಿ ಒಂದು ಸ್ವಾತಂತ್ರ್ಯ ಪ್ರಿಯತೆ ಮತ್ತೊಂದು ಯಾವಾಗಲೂ ಕೂಡ ಉತ್ಸಾಹಭರಿತರಾಗಿರಬೇಕು ಅಂತನ್ಬಿಟ್ಟು ಸತ್ವ ಸತ್ವಪೂರ್ಣರಾಗಿರಬೇಕು ಅಂತನ್ಬಿಟ್ಟು ಅತ್ಯಂತ ಸತ್ವಪೂರ್ಣರಾಗಿರಬೇಕು ಮತ್ತು ಸ್ವಾತಂತ್ರ್ಯ ಪ್ರವೃತ್ತಿ ಇರಬೇಕು ಇವೆರಡೂ ಕೂಡ ಅತ್ಯಂತ ಮುಖ್ಯವಾದದ್ದು ಅಲ್ಲಿ ಹೋರಿ ಉದಾಹರಣೆ ಏನು ಮಾಡುತ್ತೆ ಅಂತನ್ಬಿಟ್ರೆ ಅದು ಸ್ವಾತಂತ್ರ್ಯ ಪ್ರಿಯತೆ ಅಂತಂದರೆ ಯಾರೂ ಕೂಡ ತನ್ನ ಮೇಲೆ ಪ್ರಭುತ್ವವನ್ನು ಸಾಧಿಸೋದನ್ನು ಅದು ಇಷ್ಟಪಡೋದಿಲ್ಲ ಬಾಲ ಮುಟ್ಟಿದ ತಕ್ಷಣ ಇದು ಅದು ಜೀವಿಕೆ ಬರುತ್ತೆ ಯಾರು ನನ್ನ ಮುಟ್ಟಕ್ಕೆ ನೀನು ನನ್ನ ಮುಟಬೇಡ ನೀನು ಹೊಟವು ಅಂತನ್ಬಿಟ್ಟು ಆ ಥರ ಒಂದು ಮನೋಭಾವ ಯಾರೂ ಕೂಡ ತನ್ನ ಮೇಲೆ ಪ್ರಭುತ್ವವನ್ನು ಸಾಧಿಸಬಾರ್ದು ಅಂತನ್ಬಿಟ್ಟು ಆ ಥರ ಒಂದು ಸ್ವಾತಂತ್ರ್ಯ ಪ್ರವೃತ್ತಿ ಅದು ಸ್ವ ಸ್ವಾಮಿ ವಿವೇಕಾನಂದರು ಎದ್ದು ಕಾಣುತ್ತೆ ಯಾರೂ ಕೂಡ ಅವ್ರ ಮೇಲೆ ಸ್ವ ಪ್ರಬುದ್ಧ ಮಾಡೋಕ್ಕಾಗ್ತಾನೇ ಇರಲಿಲ್ಲ ನೀನು ಹೀಗೆ ಮಾಡೋ ಹಾಗೆ ಮಾಡೋ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ ಬಾಹ್ಯವಾಗಿಯೂ ಕೂಡ ಅವ್ರು ಯಾವಾಗಲೂ ಕೂಡ ಸ್ವತಂತ್ರವಾಗಿ ವರ್ತಿಸ್ತಾ ಇದ್ರು ಅವರೊಂದ್ಸರಿ ಸ್ವಾಮಿ ವಿವೇಕಾನಂದರು ಇಂಗ್ಲೆಂಡಿಂದ ಭಾರತಕ್ಕೆ ಬರ್ತಾಯಿರ್ತಾರೆ ಬೇರೆ ಕೆಲವರು ಭಕ್ತರೊಡನೆ ಮಹಿಳಾ ಭಕ್ತರೊಡನ್ನು ಅವರು ಬರ್ತಾಯಿರ್ತಾರೆ ನಿವೇದಿತಾ ಇರ್ತಾಳೆ ನಿವೇದಿತ ಅದಕ್ಕೆ ಆಕ್ಷೇಪಣೆ ಮಾಡ್ತಾಳೆ ನೀವು ಹೋಗಬಾರ್ದು ಆ ಥರ ಜೊತೆ ಇಲ್ಲ ನೀವು ಪ್ರಯಾಣ ಮಾಡೋ ಸರಿಯಲ್ಲ ಅಂತನ್ಬಿಟ್ಟು ಅವ್ರು ಏನು ಹೇಳೋದಿಲ್ಲ ಸುಮ್ಮನೆ ಒಂಥರ ನೋಡಿಬಿಟ್ಟು ಸುಮ್ಮನೆ ಹಾಗೆ ಹೊರಟೋಗ್ಬಿಡ್ತಾರಂತೆ ಅವ್ರಿಗೆ ಗೊತ್ತು ತಮ್ಮ ಶಕ್ತಿಯ ಬಗ್ಗೆ ಅವ್ರಿಗೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಇರೋದೇ ಯಾರ ಮಾತನ್ನು ಅವ್ರು ಕೇಳೋದಿಲ್ಲ ಅವ್ರ ಅವ್ರ ವಿಚಾರದಲ್ಲಂತೂ ಕೂಡ ಅವ್ರ ಶಕ್ತಿ ಬಗ್ಗೆ ಅತ್ಯಂತ ಕಾನ್ಫಿಡೆನ್ಸ್ ಇರೋದ್ರಿಂದ ಆತ್ಮವಿಶ್ವಾಸ ಇದ್ದಿದ್ದರಿಂದ ಯಾರ ಮಾತನ್ನು ಕೂಡ ಅವ್ರು ಕೇಳ್ತಾ ಇರಲಿಲ್ಲ ಆ ರೀತಿ ಒಂದು ಸ್ವಾತಂತ್ರ್ಯ ಪರಿವೃತ್ತಿ ಅಂದರೆ ಆಂತರಿಕವಾಗಿಯೂ ಕೂಡ ಆ ಸ್ವಾತಂತ್ರ್ಯ ಇರಬೇಕು ನಮ್ಮ ಮೇಲೆ ಯಾವುದೇ ಆಸೆಗಳಾಗಲಿ ಪ್ರಲೋಭನೆಗಳಾಗಲಿ ಯಾವುದೂ ಕೂಡ ನಮ್ಮ ಮೇಲೆ ಪ್ರಭುತ್ವವನ್ನು ಸಾಧಿಸೋಕ್ಕೆ ನಾವು ಅವಕಾಶ ಕೊಡಬಾರ್ದು ಅದು ಮುಖ್ಯ ಹೊರಗಡೆ ಪ್ರಭುತ್ವಕ್ಕಿಂತ ಮುಖ್ಯ ಇದು ಒಳಗಡೆ ಪ್ರಭುತ್ವ ಕಾಮ ಕ್ರೋಧಾದಿಗಳಾಗಲಿ ಆಸೆಗಳಾಗಲಿ ದ್ವೇಷ ರಾಗ ದ್ವೇಷ ಇತ್ಯಾದಿಗಳು ನಮ್ಮನ್ನು ಹೇಗೆ ಕುಣಿಸ್ತಾ ಇರ್ತವೆ ಯೋಚನೆ ಮಾಡಿ ಕುಣಿಸ್ತಾ ಇರ್ತವೆ ಒಂದು ಕೋಪ ಬಂದುಬಿಟ್ರೆ ನೀನು ಹೀಗೆ ಮಾತಾಡಬೇಕು ಹೀಗೆ ಬೈಬೇಕು ನೀನು ಅವ್ರಿಗೆ ನೀನು ಹೀಗೆ ವರ್ತಿಸಬೇಕು ಹೀಗೆ ಮುಖ ಕೆಂಪು ಮಾಡಬೇಕು ಕಣ್ಣು ಕೆಂಪು ಮಾಡ್ಕೊಬೇಕು ಅಂತ ಒತ್ತಾಯ ಮಾಡುತ್ತದ್ದು ನನ್ನ ಹಾಗೆ ಮಾಡ್ತೀನಿ ನಾನು ಕೋಪದ ಮೇಲೆ ಏನೂ ಕಂಟ್ರೋಲೇ ಇರೋದಿಲ್ಲ ದ್ವೇಷ ಮಾಡೋದು ದ್ವೇಷ ಮನೋಭಾವ ಬಂದುಬಿಟ್ಟು ಹಾಗೆ ನೀ ಆ ವ್ಯಕ್ತಿಯನ್ನು ದ್ವೇಷಿಸಲೇಬೇಕು ನೀನು ಅಂತಂದ್ಬಿಟ್ಟು ಒತ್ತಾಯ ಮಾಡುತ್ತದ್ದು ಅಷ್ಟರ ಮೇಲೆ ನನಗೆ ಅಷ್ಟು ಮಟ್ಟಿಗೆ ನಾನು ಪ್ರಭುತ್ವ ಇರುತ್ತೆ ನನ್ನ ಮೇಲೆ ಅದಕ್ಕೆ ಹಾಗೆ ಇಂದ್ರಿಯಗಳು ಕೂಡ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಂದ್ರಿಯ ಹೇಳುತ್ತೆ ನೀನು ಇದು ನೋಡು ಅಂತ ನೋಡಲೇಬೇಕು ನಾನು ಇದನ್ನು ಕೇಳು ಅಂತ ಹೇಳುತ್ತೆ ನಾನು ಕೇಳಲೇಬೇಕು ಅಷ್ಟರ ಮಟ್ಟಿಗೆ ನಾವು ದಾಸರಾಗಿರ್ತೀವಿ ಎರಡು ನಾಯಿಗಳು ಮಾತಾಡ್ಕೋತಾ ಇದ್ವು ಅಂತೆ ಒಂದು ಸಾಕಿದ ನಾಯಿ ಮತ್ತೊಂದು ಬೀದಿ ನಾಯಿ ಇದು ಸಾಕಿನ ನಾಯಿ ಒಂದು ಬೀದಿ ನಾಯಿ ಇಬ್ಬರೂ ಕೂಡ ಮೀಟಾದರು ಹ್ಞೂ ಏನಪ್ಪ ಏನು ಸಮಾಚಾರ ಬೀದಿ ನಾಯಿ ಕೇಳ್ತಂತೆ ಏನಪ್ಪ ಏನು ಸಮಾಚಾರ ಚೆನ್ನಾಗಿದೆಯಾ ನಿನ್ನ ಯಜಮಾನ್ರು ಹೇಗಿದ್ದಾರೆ ಅಂತ ಬೀದಿ ನಾಯಿ ಕೇಳ್ತಂತೆ ಅದಕ್ಕೆ ಇದು ಹೇಳ್ತಂತ ಚೆನ್ನಾಗಿದ್ದೀನಿ ನನ್ನ ಯಜಮಾನ್ರಿಗೆ ನಾನು ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ ನಾನು ಹೇಳ್ದಂಗೆ ಕೇಳ್ತಾರ ಅವರು ಅಂತನ್ಬಿಟ್ಟು ನಾಯಿ ಹೇಳ್ತಂತೆ ಸಾಕಿದ ಹೇಗೆ ಅದು ಅಂತನ್ಬಿಟ್ಟು ಅದಕ್ಕೆ ನಾಯಿ ಹೇಳ್ತಂತೆ ನಾನು ಒಂದು ಚೆಂಡು ತಗೊಂಬಂದು ಕೊಡ್ತೀನಿ ಕೊಟ್ಟ ತಕ್ಷಣ ಅವರಂತ ಬಿಸ್ಕತ್ತು ಕೊಡಲೇಬೇಕು ಅವರು ಕೊಡಲೇಬೇಕು ಕೊಟ್ಟೇ ಕೊಡ್ತಾರೆ ಕೊಡಲೇಬೇಕು ಅಷ್ಟರ ಮಟ್ಟಿಗೆ ನಾನು ಅವರಿಗೆ ಟ್ರೈನ್ ಕೊಟ್ಬಿಟ್ಟಿದ್ದೀನಿ ಅಂತನ್ಬಿಟ್ಟು ಅಂದರೆ ನೋಡಿ ಇಲ್ಲೇನು ಅಂತನ್ಬಿಟ್ಟು ನಾಯಿ ಯೋಚನೆ ಮಾಡುತ್ತೆ ಯಜಮಾನ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾನೆ ಅಂತನ್ಬಿಟ್ಟು ಯಜಮಾನ ಯೋಚನೆ ಮಾಡ್ತಾನೆ ನಾಯಿ ನಾನು ಹೇಳ್ದಂಗೆ ಕೇಳ್ತಾಯಿದೆ ಅಂತನ್ಬಿಟ್ಟು ಹಾಗೆಯೇ ನಾವು ಯೋಚನೆ ಮಾಡ್ತೀವಿ ಇಂದ್ರಿಯಗಳು ನನ್ನ ಹಿಡಿತದಲ್ಲಿ ಇದೆಯೇ ಅಂತನ್ಬಿಟ್ಟು ಇಂದ್ರಿಯಗಳು ನಾನು ಹೇಳ್ದಂಗೆ ಕೇಳ್ತಾ ಇದ್ದಾವೆ ಮನಸ್ಸು ನಾನು ಹೇಳ್ದಂಗೆ ಕೇಳ್ತಾ ಇದ್ದೇವೆ ಮನುಷ್ರು ಮನಸ್ಸು ಮೇಲೆ ನನಗೆ ಮಾಸ್ಟ್ರಿ ಇದೆ ಅಂತಬಿಟ್ಟು ನಾನು ಅವರು ನಿಜವಾಗೂ ಕೂಡ ಇಂದ್ರಿಯಗಳಿಗೆ ನಮ್ಮ ಮೇಲೆ ಮಾಸ್ಟ್ರಿ ಇರತಕ್ಕಂಥದ್ದು ನಮ್ಮ ಮೇಲೆ ಆಳ್ತಾಯಿರೋ ಅವೇನೆ ಆ ಥರ ಒಂದು ಗುಲಾಮಗಿರಿ ನಮ್ಮಲ್ಲಿರುತ್ತೆ ಅದನ್ನು ನಾವು ಸಾಮಾನ್ಯವಾಗಿ ಪರಿಗಣಿಸೋದಿಲ್ಲ ಇದು ಅದರಿಂದ ಸ್ವಾತಂತ್ರ್ಯ ಪರಿವೃತ್ತಿ ಇರಬೇಕು ಅಂತನ್ಬಿಟ್ಟು ಮತ್ತು ಇನ್ನೊಂದೇನಪ್ಪ ಅಂತನ್ಬಿಟ್ರೆ ಸತ್ವಹೀನರಾಗಿದ್ದರೂ ಕೂಡ ಆಗೋದಿಲ್ಲ ಈ ಪ್ರಪಂಚದಲ್ಲಿ ಸತ್ವಹೀನರಾಗಿದ್ದುಬಿಟ್ರೆ ಪ್ರಪಂಚ ಈ ಸಮಾಜ ಅಂತಕ್ಕಂಥದ್ದು ನಮ್ಮನ್ನು ನುಂಗಿ ಹಾಕ್ಬಿಡುತ್ತೆ ಹೇಗೆ ಅವಲಕ್ಕಿಯನ್ನು ನಾವು ನುಂಗಿ ಹಾಕ್ಬಿಡ್ತೀವಲ್ಲ ಹಾಂ ಅದು ಚನ್ನ ನೆನೆಸಿಬಿಟ್ಟು ಅದನ್ನು ಚೆನ್ನಾಗಿ ನುಂಗ್ಬಿಡ್ತೀವಿ ಹಾಗೆಯೇ ಸ ಅತ್ಯಂತ ಸತ್ವಹೀನರಾಗಿಬಿಟ್ರೆ ಭಾಳ ಮೈಲ್ಡ್ ಆಗಿದ್ದುಬಿಟ್ರೆ ಹಾಂ ಸತ್ವಹೀನರಾಗಿದ್ದುಬಿಟ್ರೆ ಅದೇನಾಗುತ್ತೆ ಅಂತಂದುಬಿಟ್ರೆ ಸಮಾಜ ನಮ್ಮನ್ನು ನುಂಗಿ ಹಾಕೇ ಬಿಡುತ್ತೆ ಏನು ನಿರ್ದಾಕ್ಷಿಣ್ಯವಾಗಿ ಏನು ಮಾಡೋಕ್ಕಾಗೋದೇ ಇಲ್ಲ ನಿರ್ದಾಕ್ಷಿಣ್ಯ ನುಂಗಿ ಹಾಕ್ಬಿಡುತ್ತೆ ಅದಕ್ಕೆ ಸತ್ತುಭರಿತರಾಗಿರಬೇಕು ಅಂತನ್ಬಿಟ್ಟು ಆ ರೀತಿ ಸತ್ತುಪೂರ್ಣರಾಗಿರಬೇಕು ಹಾಗಿದ್ದ ಮಾತ್ರ ನಾವು ಸಮಾಜದಲ್ಲಿ ಇರೋದಕ್ಕೆ ಸಾಧ್ಯ ಅದರಿಂದ ಸ್ವಾಮಿ ವಿವೇಕಾನಂದರು ಆ ರೀತಿ ಸತ್ತುಭರಿತರಾಗಿದ್ದರು ಸ್ವಾತಂತ್ರ್ಯಪ್ರಿಯರಾಗಿದ್ದರು ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅಶ್ವಂ ನೈಮ ಗಜಂ ನೈಮ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾ ದೈವೋ ದುರ್ಬಲಘಾತಕ ಅಂತನ್ಬಿಟ್ಟು ಹ್ಞೂ ಈಗ ದೇವರಿಗೆ ಬಲಿ ಕೊಡುವಾಗ ಯಾರು ಕುದುರೆಯನ್ನು ಬಲಿ ಕೊಡ್ತಾರಾ ಆನೆಯನ್ನು ಬಲಿ ಕೊಡ್ತಾರ ಸಿಂಹವನ್ನು ಬಲಿ ಕೊಡ್ತಾರಾ ಹುಲಿಯನ್ನು ಬಲಿ ಕೊಡ್ತಾರಾ ಏನಿಲ್ಲ ಯಾವುದನ್ನು ಬಲಿ ಕೊಡ್ತಾರೆ ಹಾಡು ಕುರಿಯನ್ನು ಬಲಿ ಕೊಡ್ತಾರೆ ಅದು ದುರ್ಬಲವಾಗಿರ್ತಕ್ಕಂಥದ್ದು ಹ್ಞೂ ಅದಕ್ಕೆ ದೈವೋ ದುರ್ಬಲಘಾತಕ ದುರ್ಬಲರನ್ನು ದೈವೂ ಕೂಡ ಕ್ಷಮಿಸೋದಿಲ್ಲವಂತೆ ಅವ್ನು ಹಾಳು ಮಾಡಿ ನಾಶ ಮಾಡ್ಬಿಡುತ್ತಂತೆ ಅದಕ್ಕೋಸ್ಕರ ದೈವ ದೈವ ಅಂತಕ್ಕಂಥದ್ದು ದುರ್ಬಲರಿಗೂ ಕೂಡ ಅದು ತ ಕನಿಕರ ತೋರಿಸೋದಿಲ್ಲ ಅದಕ್ಕೆ ಕನಿಕರ ತೋರಿಸೋದು ಯಾರಿಕಪ್ಪ ಅಂತಂದ್ಬಿಟ್ರೆ ಸಬಲರಿಗೆ ಮಾತ್ರ ಬಲಶಾಲಿಗಳಿಗೆ ಮಾತ್ರ ಆದರೆ ನಿಜವಾಗೂ ಕೂಡ ಸಮಾಜದಲ್ಲಿ ಪ್ರಕೃತಿಯಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ರೆ ಯಾರು ಬಲಶಾಲಿಗಳು ಯಾರು ಬಲಿಷ್ ಬಲಿಷ್ಠರಾಗಿರ್ತಕ್ಕಂಥ ಪ್ರಾಣಿಗಳು ಬಲಿಷ್ಠರಾಗಿರ್ತಕ್ಕಂಥ ಅವೆಲ್ಲ ನಾಶವಾಗ್ತವೆ ದುರ್ಬಲರು ಯಾವಾಗಲೂ ಕೂಡ ಬದುಕಿರ್ತಾರೆ ಯಾವಾಗಲೂ ಕೂಡ ಉಳ್ಕೊತಾರೆ ಅಲ್ವಾ ನಾವು ನೋಡ್ತಾ ಇದ್ದೀವಿ ಹಾಗೇನೆ ಎಲ್ಲ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿಗಳೆಲ್ಲವೂ ಕೂಡ ಸಿಂಹ ಪುಲಿ ಆನೆ ಕುರಿಚಿರತೆ ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಡೈನಾಸೋರಸ್ ಅಂತ ಒಂದು ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ಪ್ರಾಣಿ ಇತ್ತು ಇದ್ದುವಂತೆ ಭೂಮಿಯನ್ನೇ ಅವರು ಆಕ್ರ ಎಲ್ಲಿದೆ ಒಂದೂ ಇಲ್ಲ ಇವಾಗ ಒಲ್ಲಿ ಫಜಿಲ್ ಸಾರ್ದೆ ಅಷ್ಟೇ ಪಳೆಯುಳಿಕೆ ಮಾತ್ರ ಇದೆ ಎಲ್ಲ ನಾಶವಹುದು ಹಾಗೆ ಎಷ್ಟೋ ಜನಾಂಗಗಳು ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ಜನಾಂಗಗಳು ರೋಮನ್ ಚಕ್ರಾಧಿಪತ್ಯ ಇಡೀ ಅರ್ಧ ಪ್ರಪಂಚವನ್ನೇ ಆಳ್ತಾ ಇತ್ತು ಎಲ್ಲಿದೆ ಅದು ನಶಿಸೋಯಿತು ಬ್ರಿಟಿಷ್ ಸಾಮ್ರಾಜ್ಯ ಇಡೀ ಪ್ರಪಂಚವನ್ನೇ ಆಳ್ತಾ ಇತ್ತು ಎಲ್ಲ ಹೋಯ್ತದ ಎಲ್ಲ ಹೋಯ್ತು ಹಾಗೆ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ಜನಾಂಗಗಳಾಗಲಿ ಅತ್ಯಂತ ಸಾರ ಸಾಮ್ರಾಜ್ಯಗಳಾಗಲಿ ಪ್ರಾಣಿಗಳಾಗಲಿ ಎಲ್ಲ ಕೂಡ ನಶು ಓನ್ಲಿ ದುರ್ಬಲವಾಗಿ ಕುರಿಗಳು ದನಗಳು ಅತ್ಯಂತ ದುರ್ಬಲವಾಗಿರ್ತಕ್ಕಂಥ ಎಲ್ಲದು ಕೂಡ ಯಾವಾಗಲೂ ಕೂಡ ಇರ್ತದೆ ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳು ಸಾಯೋದೇ ಇಲ್ಲ ಯಾವಾಗಲೂ ಕೂಡ ಇರ್ತಾವೆ ಅವಕ್ಕೆ ಅವ್ಕೆ ಸ ಇಲ್ಲ ಅದರಿಂದ ಹಾಗೆ ದುರ್ಬಲವಾಗಿರೋದೇ ಒಳ್ಳೆಯದಲ್ವಾ ಈಗ ಹಿಂದೂ ಜನಾಂಗ ಸುಮಾರು ನಾಲ್ಕೈದು ಸಾವಿರ ವರ್ಷಗಳಿಂದ ಬದುಕೊಂಡು ಉಳ್ಕೊಂಡಿದೆ ಅನೇಕ ಅಕ್ರಮಗಳಾಗಿದ್ದರೂ ಕೂಡ ಅನೇಕ ರೀತಿಯಷ್ಟು ಯಾವಲ್ಲೋ ನಶಿಸೋಬೇಕಾಗಿತ್ತು ಅನೇಕ ಜನಾಂಗಗಳೆಲ್ಲ ನಶಿಸೋದು ಅನೇಕ ಸಾಮ್ರಾಜ್ಯಗಳನ್ನು ನಶಿಸುವ ಅನೇಕ ಸಂಸ್ಕೃತಿಗಳನ್ನು ನಶಿಸೋದು ಈಜಿಪ್ಟ್ ಸಂಸ್ಕೃತಿ ಎಲ್ಲದೂ ನಶಿಸೋದು ಆದರೆ ಹಿಂದೂ ಜನಾಂಗ ನಾಲ್ಕೈದು ವರ್ಷಗಳಿಂದಲೂ ಕೂಡ ಅದು ಇನ್ನೂ ಕೂಡ ಬದುಕು ಉಳಿದ ಉಳ್ಕೊಂಡ್ಬಿಟ್ಟಿದೆ ಜೀವಂತ ಉಳ್ಕೊಂಡಿದೆ ಅದರಿಂದ ಯಾಕೋಸ್ಕರ ಉಳ್ಕೊಂಡ್ರು ಹಿಂದೂಗಳು ಅತ್ಯಂತ ದುರ್ಬಲರು ಅಂತ ಹೇಳ್ಬೋದಾ ದುರ್ಬಲರಾಗಿದ್ದರೆ ಉಳ್ಕೊಂಡ್ರು ಅಂತ ಹೇಳ್ಬೋದಾ ಆದರೆ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು ಏನಂತಂದುಬಿಟ್ರೆ ಆ ವೈಲೆಂಟ್ ಆಗಿರ್ತಾರಲ್ಲ ಅತ್ಯಂತ ಹಿಂಸಾತ್ಮಕವಾಗಿರತಕ್ಕಂಥ ಬಲಶಾಲಿಗಳು ಹ್ಞೂ ಅದು ಮಾತ್ರ ನಶಿ ಹೋಗ್ತಕ್ಕಂಥದ್ದು ಹಿಂಸಾತ್ಮಕವಾದ ಬಲ ಹಿಂಸಾತ್ಮಕವಾಗಿರ್ತಕ್ಕಂಥ ಬಲ ಅದು ನಶಿಸಿ ಹೋಗುತ್ತೆ ಬೇರೆ ಬೇರೆ ಪ್ರಾಣಿಗಳಾಗಲಿ ಆ ಜನಾಂಗಗಳು ಕೂಡ ಅಷ್ಟೇ ಯಾವ ಜನಾಂಗಗಳಲ್ಲಿ ಆ ರೀತಿ ಹಿಂಸಾತ್ಮಕ ಪ್ರವೃತ್ತಿ ಇತ್ತೋ ಅವೆಲ್ಲ ನಶಿಸೋದು ಆದರೆ ಇನ್ನೊಂದು ರೀತಿಯ ಬಲ ಇದೆ ಮೃದುತ್ವದಲ್ಲಿ ಒಂದು ಬಲ ಇದೆ ಮೈಲ್ಡ್ ಹಿಂದೂಸ್ ಅಂತ ಹೇಳ್ತಾರೆ ಯಾವಾಗಲೂ ಕೂಡ ಮೈಲ್ಡ್ ಹಿಂದೂಸ್ ಹಿಂದೂಗಳು ತುಂಬ ಮೈಲ್ಡ್ ಅಂತಂದರೆ ಭಾಳ ಮೃದು ಸ್ವಭಾವ ಸೌಮ್ಯ ಸ್ವಭಾವದವರು ಅಂತಂದ್ಬಿಟ್ಟು ಹಿಂದೂಗಳು ಅದು ಪ್ರಕೃತಿಯ ಅಂದರೆ ಇತಿಹಾಸದಲ್ಲೂ ಕೂಡ ಅನೇಕ ಸಂದರ್ಭಗಳು ಕೂಡ ಅದು ಗೊತ್ತಾಗಿದೆ ಆದ್ದರಿಂದ ಅವರು ಅತ್ಯಂತ ಸೌಮ್ಯ ಸ್ವಭಾವದಾರಾದ್ದರಿಂದ ಆದರೆ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ಸತ್ವ ಇರೋದರಿಂದ ಶಕ್ತಿ ಇರೋದರಿಂದ ಆ ಹಿಂದೂ ಜನಾಂಗ ಉಳ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಬಲವೀತವಾಗಿರ್ತಕ್ಕಂಥ ಸಂಸ್ಕೃತಿ ಇದೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇಟ್ ಇಸ್ ದಿ ಕಲ್ಚರ್ ದಟ್ ಸಸ್ಟೈನ್ಸ್ ದಿ ರೇಸ್ ಅಂತ ಅಂದ್ಬಿಟ್ಟು ನಾಟ್ ಇ ಮಾಸ್ ಆಫ್ ನಾಲೆಡ್ಜ್ knowledge is only skin deep antu heltare this scrap scrap it a little the devil will come out antu heltare so adrinda yenagutte antu anbitre a sanskruti baala mukya antu helu it is a culture that withstand the shock antu heltaru ಸಂಸ್ಕೃತಿ ಭಾಳ ಮುಖ್ಯ ಅದು ಮಾತ್ರ ಅನೇಕ ಶಾಖನ ಎಂಥ ಒಂದು ಆಘಾತವನ್ನು ಕೂಡ ಅದು ಸಹಿಸಬಲ್ಲೋದು ಸ್ವಾ ಹಿಂದೂಗಳು ಜನಾಂಗ ಉಳ್ಕೊಂಡಿರೋದು ಯಾತಕ್ಕೋಸ್ಕರ ಅಂತಂದುಬಿಟ್ರೆ ಆ ರೀತಿ ಸಂಸ್ಕೃತಿಕವಾಗಿರ್ತಾ ಆಂತರಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತ ನೈತಿಕವಾಗಿರ್ತಕ್ಕಂಥ ಆಂತರಿಕ ಬಲ ಇದ್ದಿದ್ದರಿಂದ ಅದು ಉಳ್ಕೊಂಡಿರ್ತಕ್ಕಂಥದ್ದು ಅಂತಂದ್ಬಿಟ್ಟು ಅಷ್ಟು ಕಾಲವನ್ನು ಕೂಡ ಉಳ್ಕೊಂಡಿರೋದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತಿಯನ್ನು ಕೂಡ ಇವಾಗಲೂ ಕೂಡ ನಾವು ನೋಡ್ಬೋದು ಭಾರತದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮನು ಮನು ಈಗ ಮನು ಈಗ ಬಂದರೆ ಅವನೇನೋ ಯಾವುದೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಪರದೇಶಕ್ಕೆ ಹೋಗಿದ್ದೀನಿ ಅಂತ ಅನ್ಸೋದಿಲ್ಲವಂತೆ ತನ್ನ ಸ್ವಂತ ದೇಶಕ್ಕೆ ಬಂದಿದ್ದೀನಿ ಅಂತ ಅನ್ಸುತ್ತಂತೆ ಯಾಕೆ ಅಂತಂದ್ಬಿಟ್ರೆ ಅವನ ಕಾಲದಲ್ಲಿರ್ತಕ್ಕಂಥ ನೀತಿ ನಿಯಮಗಳು ಕೂಡ ಆ ಸಂಸ್ಕೃತಿ ಈಗಲೂ ಕೂಡ ಇದೆ ಅಂತ ಅಂದ್ಬಿಟ್ಟು ಇವಾಗ ಸ್ವ ಸ್ವಾಮಿ ವಿವೇಕಾನಂದರು ಹೇಳಿದ್ದು ನೂರು ವರ್ಷಗಳ ಹಿಂದೆ ಈಗಲೂ ಕೂಡ ಸತ್ಯ ಈಗಲೂ ಕೂಡ ಸತ್ಯ ಬೇರೆ ಯಾವ ದೇಶದಲ್ಲಿ ಸತ್ಯ ಅಲ್ಲ ನೀವು ಚೈನಾದಲ್ಲಿ ಹೋದರೆ ಜಪಾನ್ನಲ್ಲಿ ಹೋದರೆ ಬೇರೆ ದೇಶಗಳಲ್ಲಿ ಎಲ್ಲ ಈ ಪಾಶ್ಚಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಸಂಪೂರ್ಣ ಆಕ್ರಮಿಸ್ಕೊಂಬಿಟ್ಟಿದೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಆ ಥರ ಆಗಿಬಿಟ್ಟಿದೆ ಯಾವುದೋ ವರ್ಷದಲ್ಲಿ ಯಾವುದೋ ಒಂದು ಉತ್ಸವದ ಸಮಯದಲ್ಲಿ ಅದ್ರಲ್ಲಿ ಸ್ವಲ್ಪ ತೋರಿಸ್ಕೋತಾರೆ ಅಷ್ಟೆ ಮತ್ತು ದಿನನಿತ್ಯ ಜೀವನದಲ್ಲಿ ನೀವು ಏನೂ ಕಾಣಿಸೋದೇ ಇಲ್ಲ ಎಲ್ಲ ಅಷ್ಟೊಂದು ಪಾಶ್ಚಾತ್ಯ ಸಂಸ್ಕೃತಿ ಅಂತಕ್ಕಂಥ ಅಷ್ಟೊಂದು ಆಕ್ರಮಣವಾಗಿಬಿಟ್ಟಿದೆ ಹಿಂದೂಗಳು ಹಿಂದೂ ದೇಶ ಅಂತಕ್ಕಂಥದ್ದು ಆ ದೃಷ್ಟಿಯನ್ನು ನೋಡಿದರೆ ಇದು ನಿಜವಾಗೂ ಕೂಡ ಶ್ರೇಷ್ಠವಾದದ್ದು ಇಲ್ಲಿ ಹಳೇ ಕಾಲದ ಮೂರು ಸಾವಿರ ವರ್ಷಗಳ ಸಂಸ್ಕೃತಿನ ಈಗಲೂ ನೋಡ್ಬೋದಲ್ಲ ಈಗಲೂ ನೋಡ್ಬೋದು ಎಂಥ ಒಂದು ಆಶ್ಚರ್ಯ ನೋಡಿ ಅದೇ ರೀತಿ ಪೂಜೆ ಪುನಸ್ಕಾರಗಳು ಅದೇ ರೀತಿ ಸಂಪ್ರದಾಯಗಳು ಅದೇ ರೀತಿಯ ದ್ ದೇವಸ್ಥಾನಗಳು ಅದೇ ರೀತಿಯ ಡ್ರೆಸ್ ಮಾಡ್ಕೊಳ್ತಕ್ಕಂಥದ್ದು ಅದು ಕೂಡ ಈವನ್ ಡ್ರೆಸ್ಸು ಕೂಡ ಉಡುಗೆ ತೊಡುಗೆ ಕೂಡ ಈಗಲೂ ಕೂಡ ಇದೆ ಅದರಿಂದ ಇದೊಂದು ರೀತಿ ಒಳ್ ಒಳಗಡೆ ಒಂದು ಸತ್ವ ಇದೆ ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಅತ್ಯಂತ ಸತ್ವಪೂರ್ಣವಾಗಿರತಕ್ಕಂಥದ್ದು ಆ ರೀತಿ ಒಳಗಡೆ ಸತ್ವ ಬಲಯುತವಾಗಿರಬೇಕು ಆ ರೀತಿ ಬಲಯುತವಾಗಿ ಮೃದುವಾಗಿದ್ದರೆ ಅದು ಮಾತ್ರ ಯಾವಾಗಲೂ ಕೂಡ ಶಾಶ್ವತ ಇರತಕ್ಕಂಥದ್ದು ಅದಕ್ಕೆ ಮೃದು ಮೃದುತ್ವದಲ್ಲಿ ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ ಮೃದುತ್ವದಲ್ಲಿ ತುಂಬ ಶಕ್ತಿ ಅದಕ್ಕೊಂದು ಶ್ಲೋಕ ಇದೆ ಮೃದನ ದಾರುಣಂ ಹಂತಿ ಮೃದನ ಹಂತಿ ಅದಾರುಣಂ ನಾ ಆಸೇವ್ಯಂ ಮೃದುನಾಂಚಿತ್ ತಸ್ಮಾತ್ ತೀಕ್ಷ್ಣತರ ಮೃದು ಅಂತನ್ಬಿಟ್ಟು ಹೇಳ್ತಾರೆ ಎಂಥ ದಾರುಣವಾದದ್ದನ್ನು ಕೂಡ ಅದು ಜಯಿಸಿಬಿಡುತ್ತಂತೆ ಮೃದು ಮೃದು ಸ್ವಭಾವ ಅಂತಕ್ಕಂಥದ್ದು ಅದಾರುಣವಾಗಿರದನ್ನು ನೋಡಿ ಜಯಿಸಿಬಿಡುತ್ತಂತೆ ಆದರೆ ಮೃದುವಿನಿಂದ ಜಯಿಸಲಾಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಮೃದುತ್ವದಿಂದ ಯಾವುದನ್ನು ಜಯಿಸಲಾಗದೇ ಇರ್ತದೆ ಇಲ್ಲ ಯಾರನ್ನು ಬೇಕಾದರೂ ಜಯಿಸ್ಬಿಡ್ಬೋದು ಅಂತನ್ಬಿಟ್ಟು ಅದಕ್ಕೆ ಮೃದುವೇ ಅತ್ಯಂತ ಶಕ್ತಿಶಾಲಿ ಅತ್ಯಂತ ತೀಕ್ಷ್ಣತರವಾದದ್ದು ಅಂತನ್ಬಿಟ್ಟು ಈಗ ಒಂದು ಮೊಳಕೆ ಇರುತ್ತಲ್ಲ ಎಷ್ಟು ಮೃದುವಾಗಿರುತ್ತೆ ನೋಡಿ ಅದು ತುಂಬ ಮೃದು ಆದರೆ ನಿಧಾನವಾಗಿ ಏನು ಮಾಡುತ್ತೆ ಅದು ಭೂಮಿಯನ್ನು ಒಡ್ಕೊಂಬಿಟ್ಟು ಒಂದು ಕಲ್ಲು ಇದ್ರೂ ಕೂಡ ಅದನ್ನು ಆ ಕಡೆ ಅದು ಮೇಲಕ್ಕೆ ಬಂದ್ಬಿಡುತ್ತೆ ಎಷ್ಟೊಂದು ಶಕ್ತಿ ಅದಕ್ಕೆ ಹಾಗೆ ಮೃದುತ್ವದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಮೆರೀಬೇಕು ಅಂತನ್ಬಿಟ್ಟು ಆದರೆ ಯಾವ ಶಕ್ತಿ ಅದು ಹಿಂಸಾತ್ಮಕವಾಗಿರುತ್ತೋ ಅದು ನಾಶವಾಗಿ ಹೋಗುತ್ತೆ ಅಂತನ್ಬಿಟ್ಟು ಸಾಯಂಕಾಲವಾಗಿದೆ ಪರಮಹಂಸರು ಭಗವತ್ ಚಿಂತನೆ ಮಾಡುತ್ತಿದ್ದಾರೆ ಮಾಸ್ಟರಿಗೆ ಹೇಳುತ್ತಿದ್ದಾರೆ ನೀನು ನರೇಂದ್ರನೊಡನೆ ಮಾತುಕತೆಯಾಡಿ ಅವನ ಎಂಥವನು ಎಂಬುದನ್ನು ನನಗೆ ಬಂದು ತಿಳಿಸು ಸಾಯಂ ಮಂಗಳಾರೀತಿ ಮುಗಿಯಿತು ಬಾಳ ಹೊತ್ತಾದ ನಂತರ ಮುಖಮಂಟಪದ ಪಶ್ಚಿಮ ಭಾಗದಲ್ಲಿ ನರೇಂದ್ರ ಮಾಸ್ಟರಿಗೆ ಸಿಕ್ಕಿದ ಇಬ್ಬರು ಮಾತುಕತೆಗಳಾಡಲು ಶುರು ಮಾಡಿದರು ನರೇಂದ್ರ ತಾನು ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿರುವುದು ಸಾಧಾರಣ ಬ್ರಹ್ಮ ಸಮಾಜದ ಸದಸ್ಯನಾಗಿರೋದು ಇತ್ಯಾದಿಗಳ ವಿಶ್ ವಿಷಯವಾಗಿ ಹೇಳಲಾರಂಭಿಸಿದ ಆಗಲೇ ಬಹಳವಾಗಿ ರಾತ್ರಿ ಆಗಿಬಿಟ್ಟಿದೆ ಮಾಸ್ಟರ್ ಮನೆಗೆ ಹಿಂದಿರುಗಿ ಬೇಕಾಗಿದೆ ಆದರೆ ಇಚ್ಛೆ ಆಗುತ್ತಿಲ್ಲ ನರೇಂದ್ರನ ಹತ್ತಿರದಿಂದ ಪರಮಹಂಸರನ್ನು ಹುಡುಕಲಾರಂಭಿಸಿದ ಈಗ ಆ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳಿ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಚಿತ್ರ ಅವರ ಮಧುರವಾದ ಹಾಡು ಕೇಳಿ ಆತನ ಹೃದಯ ಮುಗ್ಧವಾಗಿ ಹೋಗಿದೆ ಮತ್ತೆ ಕೇಳಬೇಕು ಅಂತ ಉತ್ಕಟ ಇಚ್ಛೆಯಾಗಿದೆ ಹುಡುಕುತ್ತಾ ಹುಡುಕುತ್ತಾ ಕಾಳಿ ದೇವಾಲಯದ ಮುಂಭಾಗದಲ್ಲಿರುವ ನಾಟ್ಯಮಂದಿರದಲ್ಲಿ ಅವರು ಒಬ್ಬರೇ ಅಡ್ಡಾಡುತ್ತಿರುವುದನ್ನು ಕಂಡ ದೇವಾಲಯದ ಭಗವತಿಯ ಎರಡು ಪಾರ್ಶ್ವಗಳಲ್ಲಿ ಇರುವ ಬೆಳಕು ಉರಿಯುತ್ತಿದೆ ಆ ಬೃಹತ್ ನಾಟ್ಯಮಂದಿರದಲ್ಲಿ ಎಲ್ಲೋ ಒಂದು ದೀಪ ಮಾತ್ರ ಉರಿಯುತ್ತಿದೆ ಅದು ಕ್ಷೀಣವಾಗಿ ಕತ್ತಲೆ ಬೆಳಕು ಮಿಶ್ರವಾದಾಗ ಹೇಗೆ ಕಾಣುತ್ತದೆಯೋ ಹಾಗೆ ಕಾಣುತ್ತದೆ ನಾಟ್ಯಮಂದಿರದ ಬಳಭಾಗ ಪರಮಹಂಸರ ಹಾಡು ಮಾಸ್ಟರನ್ನು ಮಂತ್ರಮುಗ್ಧ ಸರ್ಪದ ಹಾಗೆ ಮಾಡಿಬಿಟ್ಟಿದೆ ಒಂದು ವಿಧವಾದ ಸಂಕೋಚದಿಂದ ಪರಮಹಂಸರನ್ನು ಕೇಳುತ್ತಿದ್ದಾನೆ ಮತ್ತೆ ತಾವು ಹಾಡುತ್ತೀರೇನೋ ಪರಮಹಂಸರು ಸ್ವಲ್ಪ ಹೊತ್ತು ಆಲೋಚಿಸಿ ಹೇಳುತ್ತಿದ್ದಾರೆ ಇಲ್ಲ ಈ ದಿನ ಇಲ್ಲ ಬಳಿಕ ಏನನ್ನೋ ಜ್ಞಾಪಿಸಿಕೊಂಡವರಾಗಿ ಹೇಳುತ್ತಿದ್ದಾರೆ ಹಾಗಾದರೆ ಒಂದು ಕೆಲಸ ಮಾಡು ನಾನು ಕಲ್ಕತ್ತಾದಲ್ಲಿರುವ ಬಲರಾಮನ ಮನೆಗೆ ಹೋಗಬೇಕಾಗಿದೆ ನೀನು ಅಲ್ಲಿಗೆ ಬಾ ಅಲ್ಲಿ ಹಾಡು ಕೇಳಿವಿಯಂತೆ ಮಾಸ್ಟರ್ ಒಪ್ಪಿಕೊಂಡ ಶ್ರೀರಾಮಕೃಷ್ಣರು ಬಲರಾಮನ ಗೊತ್ತೇ ಮಾಸ್ಟರ್ ಇಲ್ಲ ಗೊತ್ತಿಲ್ಲ ಶ್ರೀರಾಮಕೃಷ್ಣರು ಆತನ ಮನೆ ಬೋಸ್ಪಾರದಲ್ಲಿದೆ ಮಾಸ್ಟರ್ ಒಳ್ಳೆಯದು ನಾನು ಪತ್ತೆ ಮಾಡಿ ನೋಡ್ ಬರುತ್ತೇನೆ ಮಾಸ್ಟರೊಡನ್ನೇ ನಾಟ್ಯ ಮಂದಿರದಲ್ಲಿ ನಡೆಯುತ್ತಾ ನಡೆಯುತ್ತಾ ಇದ್ದ ಹಾಗೆ ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ ನಿನಗೊಂದು ಪ್ರಶ್ನೆ ಹಾಕಬೇಕೆಂದಿದ್ದೇನೆ ನನ್ನ ಸಂಬಂಧವಾಗಿ ನಿನ್ನ ಅಭಿಪ್ರಾಯವೇನೋ ಅಂತನ್ಬಿಟ್ಟು ಇದು ಸಾಮಾನ್ಯವಾಗಿ ಅನೇಕರ ಅನೇಕ ಕೇಳ್ತಾರೆ ಮತ್ತು ಮಾಸ್ಟರ್ ಮಹಾಶಯರು ಕೂಡ ಶ್ರೀರಾಮಕೃಷ್ಣ ಕೇಳ್ತಾರೆ ಇದನ್ನು ಕೇಳಿದಾಗ ನಮಗನಿಸುತ್ತೆ ಶ್ರೀರಾಮಕೃಷ್ಣರಿಗೆ ಏನು ತಮ್ಮ ಬಗ್ಗೆ ಅವ್ರಿಗಷ್ಟೇನು ಗೊತ್ತಿರಲಿಲ್ಲವಾ ಇನ್ನೊಬ್ರು ಇನ್ನೊಬ್ಬರು ಹೇಳಿದ್ದನ್ನು ಕೇಳ್ಕೊಂಬಿಟ್ಟು ತಮ್ಮ ಬಗ್ಗೆ ತಿಳ್ಕೊಬೇಕಾಗಿತ್ತಾ ಅಂತನ್ಬಿಟ್ಟು ನಮಗನಿಸುತ್ತೆ ಅಂದರೆ ಸಾಮಾನ್ಯವಾಗಿ ಏನಪ್ಪ ನನ್ನ ಬಗ್ಗೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ನಾವು ಕೇಳ್ತೀವಿ ಹ್ಞೂ ಅಂತಂದರೆ ದೇ ಆರ್ ನಾಟ್ ಸರ್ಟನ್ ಅಬೌಟ್ ಡೆಮ್ಸಲ್ಸ್ ತಮ್ಮ ತಾವೆಂಥವ್ರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನೊಬ್ಬರ ಅಭಿಪ್ರಾಯವನ್ನು ಆಧರಿಸ್ಕೊಂಡ್ಬಿಟ್ಟು ಅವರು ಇನ್ನೊಬ್ಬ ಹೋ ಭಾಳ ಒಳ್ಳೆಯವರಪ್ಪ ನೀವು ತುಂಬ ಜನ ಆಗಿದ್ದಾರೆ ಹೋ ಹಾಗಾದ್ರೆ ನಾನು ಒಳ್ಳೆಯವನು ಅಂತ ನೋಡ್ಕೊಂಡು ಅಂತ ತಿಳ್ಕೊಂಬಿಡ್ತೀವಿ ಅವರ ಅವರ ಅವರ ಸ್ವಭಾವ ಏನಪ್ಪ ಅಂತಂದ್ಬಿಟ್ರೆ ಅವ್ರ ಎಲ್ಲ ವಿಷಯದಲ್ಲೂ ಕೂಡ ತಾನೆ ಇಂಥಹಾಗಿ ಏನಾಗಿದ್ದೀನಿ ಅಂತನ್ನೋದು ಕೂಡ ಇನ್ನೊಬ್ಬರನ್ನು ಇನ್ನೊಬ್ಬರ ಅಭಿಪ್ರಾಯನ ಅಲೋಪಿಸ್ಕೊಂಡಿರಬೇಕು ಆ ಥರ ಒಂದು ಪರಿಸ್ಥಿತಿ ಆದರೆ ಶ್ರೀರಾಮಕೃಷ್ಣ ಕೇಳ್ತಾ ಇರೋದು ಹೇಗೆ ಅಂತಂದ್ಬಿಟ್ರೆ ತಮ್ಮ ಭಕ್ತರಿಗೆ ತಮ್ಮ ಬಗ್ಗೆ ಒಂದು ಯಥಾರ್ಥವಾಗಿರ್ತಕ್ಕಂಥ ಕಲ್ಪನೆ ಇರಬೇಕು ಅಂತಕ್ಕಂಥದ್ದು ತಾವು ಏನು ಏನಾಗಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಒಂದು ಯಥಾರ್ಥ ಕಲ್ಪನೆ ಬರಬೇಕು ಅದಕ್ಕೋಸ್ಕರ ಆ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಭಕ್ತರ ಹಿತದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಅವರು ಕೇಳ್ತಾರೆ ಯಾಕೆ ಅಂತಂದುಬಿಟ್ರೆ ಭಕ್ತರು ಅವರವರ ಒಂದು ಭಾವಕ್ಕನುಗುಣವಾಗಿ ಅವರು ಪ್ರಗತಿಯನ್ನು ಹೊಂತಾರೆ ಯಾವ ರೀತಿ ಭಾವ ಇರುತ್ತೆ ಶ್ರೀರಾಮಕೃಷ್ಣರ ಬಗ್ಗೆ ಭಗವಂತನ ಬಗ್ಗೆ ಯಾವ ರೀತಿ ಭಾವ ಇರುತ್ತೆ ಅದಕ್ಕನುಗುಣವಾಗಿ ಅವರ ಪ್ರಗತಿ ಪ್ರಗತಿಯನ್ನು ಹೊಂದಕ್ಕಂಥದ್ದು ದೇವಾನ್ ದೇವೇಜಯಂತಿ ಭೂತೆಯಾನ ಪಿತೃನ್ಯಾಂತಿ ಪಿತೃವ್ರತಾ ಭೂತಿಯಾನಂತಿ ಭೂತೇಜ ಯಾಂತಿ ಮದ್ಯಾಜಿನೋಪಿ ಮಾಮ್ ಅಂತ ಕೃಷ್ಣ ಹೇಳ್ತಾನೆ ನಾನು ದೇವತೆ ದೇವ ದೇವತೆಗಳನ್ನು ಆರಾಧಿಸೋರು ದೇವತೆಗಳಾಗ್ತಾರೆ ಪಿತೃಗಳನ್ನು ಪೂಜೆ ಪೂಜಿಸೋರು ಪಿತೃಗಳಾಗ್ತಾರಂತೆ ಭೂತವನ್ನು ಆರಾಧನೆ ಮಾಡ್ತಕ್ಕಂಥ ಭೂತಗಳಾಗ್ತಾರಂತೆ ನನ್ನನ್ನು ಆರಾಧನೆ ಮಾಡ್ತವ್ರು ಏನಾಗ್ತಾರೆ ಅಂತೆ ನನ್ನೇ ಪಡೀತಾರೆ ಅಂತನ್ಬಿಟ್ಟು ಆ ರೀತಿ ಆ ಭಗವಂತನ ಬಗ್ಗೆ ಯಥಾರ್ಥವಾಗಿ ಭೂತ ಆರಾಧನೆ ಆ ರೀತಿಯ ಒಂದು ಕಲ್ಪನೆ ಭಗವಂತನ ಬಗ್ಗೆ ಭೂತದ ಕಲ್ಪನೆ ಇದ್ಬಿಟ್ರೆ ಅವ್ರು ಭೂತದಂತೆ ಆಗ್ಬಿಡ್ತಾರೆ ಕೇವಲ ದೇವತೆಗಳು ಅಂತಕ್ಕಂಥ ಭಾವನೆ ಇದ್ದರೆ ಅದೇ ರೀತಿ ಆಗ್ಬಿಡ್ತಾರೆ ಅದಕ್ಕೋಸ್ಕರವಾಗಿ ಯಥಾರ್ಥವಾಗಿ ಭಗವಂತನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೊಂಬಿಟ್ಟು ಅದಕ್ಕನುಗುಣವಾಗಿ ಅವರು ಪೂಜಿಸಬೇಕು ಭಕ್ತಿಯನ್ನು ತೋರಿಸ್ಬೇಕು ಆರಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಆ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಅವರಿಗೆ ನಿಜವಾದ ಯಥಾರ್ಥವಾಗಿರ್ತಕ್ಕಂಥ ಕಲ್ಪನೆ ಭಕ್ತರಲ್ಲಿ ತಮ್ಮ ಬಗ್ಗೆ ಮೂಡಬೇಕು ಆ ಒಂದು ದೃಷ್ಟಿಕೋನದಿಂದ ಅವರು ಕೇಳ್ತಾ ಇರ್ತಾರೆ ಅವಾಗ ಅವಾಗ ಮಾಸ್ಟ್ರಲ್ಲೂ ಕೂಡ ಅನೇಕ ಮಾಸ್ಟರ್ ಮಹಾಶಯರ ಹತ್ರ ಕೂಡ ಅನೇಕ ಇದನ್ನು ಕೇಳ್ತಾರೆ ಒಂದೊಂದು ಸಂದರ್ಭದಲ್ಲೂ ಕೂಡ ಒಂದೊಂದು ಉತ್ತರವನ್ನು ಕೊಡ್ತಾರೆ ಮಾಸ್ಟರ್ ಮಹಾಶಯ ಅದೆಲ್ಲದೂ ಕೂಡ ನಾವು ಗುರುತಿಸ್ಬೋದು ಹೇಗೆ ಅವರ ಅಭಿಪ್ರಾಯ ಬದಲಾಗ್ತಾ ಇದೆ ಹೆಚ್ಚು ಹೆಚ್ಚು ಅದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅವ್ರ ಅವ್ರ ಬಗ್ಗೆ ಅವ್ರ ಅಭಿಪ್ರಾಯ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು ಇಲ್ಲಿ ಮಾಸ್ಟರ್ ಮಹಾಶಯ ಭಾಳ ಜನ ಹೇಳ್ತಾರೆ ಶ್ರೀರಾಮಕೃಷ್ಣ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಾಸ್ಟರ್ ಸುಮ್ಮನೆ ಇದ್ದಾನೆ ಪರಮಹಂಸರು ಮತ್ತು ಆತನನ್ನು ಕೇಳಿದರು ನಿನಗೇನು ಅನಿಸುತ್ತದೆ ನನಗೆ ಎಷ್ಟಾಣೆ ಜ್ಞಾನ ಇದೆ ಮಾಸ್ಟರ್ ಆಣೆ ಎಂದು ಹೇಳಿದ್ರಲ್ಲ ಅದು ನನಗೆ ಅರ್ಥವಾಗುತ್ತಿಲ್ಲ ಆದರೆ ಇದು ಮಾತ್ರ ಸತ್ಯ ಈ ಜ್ಞಾನವನ್ನೇ ಆಗಲಿ ಪ್ರೇಮ ಭಕ್ತಿಯನ್ನಾಗಲಿ ವಿಶ್ವಾಸವನ್ನೇ ಆಗಲಿ ವೈರಾಗ್ಯವನ್ನೇ ಆಗಲಿ ಔದಾರ್ಯವನ್ನೇ ಆಗಲಿ ಎಂದು ಎಲ್ಲೂ ನೋಡಿರಲಿಲ್ಲ ಇದು ಬಹಳ ಒಂದು ಕೆಲವೇ ದಿನಗಳಲ್ಲಿ ನೋಡಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಬಗ್ಗೆ ಎಂಥ ಒಂದು ಅಭಿಪ್ರಾಯವನ್ನು ಅವರು ಹೊಂತಾರೆ. ಕೆಲವೇ ದಿನಗಳಲ್ಲಿ ಇಲ್ಲಿ ನಾಲ್ಕು ಅಂಶ ಐದು ಅಂಶಗಳನ್ನು ಹೇಳ್ತಾರೆ ಮಾಸ್ಟರ್ ಮಹಾಶಯ ಅವರಲ್ಲಿ ಜ್ಞಾನವೂ ಇತ್ತು ಭಕ್ತಿಯೂ ಇತ್ತು ಶ್ರದ್ಧೆಯೂ ಇತ್ತು ವೈರಾಗ್ಯವೂ ಇತ್ತು ಔದಾರ್ಯವೂ ಕೂಡ ಇತ್ತು ಅಂತನ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರೋದಿಲ್ಲ ಎಲ್ಲೋದು ಒಟ್ಟಿಗೆ ಇರೋದಿಲ್ಲ ಕೆಲವರು ಕೇವಲ ಜ್ಞಾನಿಗಳೇ ಆಗಿರ್ತಾರೆ ಕೆಲವರು ಕೇವಲ ಭಕ್ತರೇ ಆಗಿರ್ತಾರೆ ಕೆಲವರು ಕೇವಲ ಶ್ರದ್ಧೆ ಮಾತ್ರ ಇರುತ್ತೆ ಕೆಲವ್ರಿಗೆ ತುಂಬ ಉದಾರಿಗಳಾಗಿರ್ತಾರೆ ಕೆಲವರಿಗೆ ತುಂಬ ವೈರಾಗ್ಯ ವೈರಾಗ್ಯ ಇರುತ್ತೆ ತುಂಬ ತಪಸ್ ಮಾಡ್ತಾರೆ ವೈರಾಗ್ಯ ಇರುತ್ತೆ ಆದರೆ ಶ್ರೀರಾಮಕೃಷ್ಣರಲ್ಲಿ ಎಲ್ಲವೂ ಕೂಡ ಕೂಡ್ಕೊಂಬಿಟ್ಟಿದೆ ಎಲ್ಲವೂ ಕೂಡ್ಕೊ ಕೂಡ್ಕೊಂಬಿಟ್ಟಿದೆ ಅವರು ಕೆಲವರು ಕೇವಲ ಜ್ಞಾನಿಗಳಾಗಿದ್ದವ್ರು ಹೇಗಿರ್ತಾರೆ ಅಂತಂದ್ಬಿಟ್ಟು ತೋತಾಪುರಿತರ ಇರ್ತಾರೆ ಬರೀ ಶುಷ್ಕ ಶುಷ್ಕ ಜ್ಞಾನ ಯಾವುದೇ ಒಂದು ಸಾಮಾಜಿಕ ಕಳಕಳಿ ಇಲ್ಲ ಬೇರೆಯವರಿಗೆ ಒಂದು ಏನು ಕೂಡ ಒಂದು ಸಹಾನುಭೂತಿ ಏನೂ ಇರೋದಿಲ್ಲ ಶುಷ್ಕರಾಗಿರ್ತಾರೆ ಆ ರೀತಿ ಒಂದು ಮನೋಭಾವ ಭಾವನಾತ್ಮಕವಾಗಿ ಅವರು ಸ್ಪಂದಿಸತಕ್ಕಂಥ ಒಂದು ಸಾಮರ್ಥ್ಯ ಅವರಿಗಿರೋದೇ ಇಲ್ಲ ಕೆಲವರು ಕೇವಲ ಭಕ್ತರಾಗಿರ್ತಾರೆ ಅವರಲ್ಲಿ ಜ್ಞಾನ ಇರೋದಿಲ್ಲ ಭಕ್ತರಾಗಿರ್ತಾರೆ ಆದ್ದರಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಅವ್ರು ಏಕಮುಖರಾಗಿಬಿಡ್ತಾರೆ ಏಕಮುಖ ಅಂದರೆ ಯಾವುದೋ ಒಂದು ಭಕ್ತಿ ಮಾತ್ರ ಅದಕ್ಕೆ ಮಾತ್ರ ಪಂಥಕ್ಕೆ ಮಾತ್ರ ಬದ್ಧರಾಗ್ಬಿಟ್ಟಿರ್ತಾರೆ ಆ ರೀತಿ ಅವರು ಏನಾಗ್ತಾರೆ ಅಂತಂದ್ಬಿಟ್ರೆ ಅವರು ಕೂಡ ತಮ್ಮ ಸಾಧನೆಗೆ ಮಾತ್ರ ಬದ್ಧರಾಗ್ಬಿಟ್ಟು ಒಂದು ತಮ್ಮ ವಲಯದಿಂದ ಹೊರಗಡೆ ಬರೋದೇ ಇಲ್ಲ ತಮ್ಮ ಒಂದು ವೈಯಕ್ತಿಕ ವಲಯದಿಂದ ಹೊರಗೆ ಬರೋದೇ ಇಲ್ಲ ಕೆಲವರು ಏನಾಗಿರ್ತಾರೆ ಅಂತಂದ್ಬಿಟ್ರೆ ಅವರು ಕೇವಲ ಶ್ರದ್ಧೆ ಇರುತ್ತಂತೆ ಕೇವಲ ಶ್ರದ್ಧೆ ಇರುತ್ತೆ ಆದರೆ ಕೇವಲ ಶ್ರದ್ಧೆ ಇದ್ಬಿಟ್ಟು ಭಕ್ತಿ ಜ್ಞಾನ ವೈರಾಗ್ಯ ಇತ್ಯಾದಿಗಳು ಇಲ್ಲದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅವರು ಮತಾಂಧರ ಆಗ್ಬಿಡ್ತಾರೆ ಮತಾಂಧರ ತಾವು ಯಾವ ಏನು ಮಾಡಿರ್ತಾರೋ ಅದೇ ಸತ್ಯ ತಾವು ಏನು ನಂಬಿರ್ತಾರೋ ಅದೇ ಸತ್ಯ ಬೇರೆಯವರೆಲ್ಲದೂ ಕೂಡ ಸುಳ್ಳು ಬೇರೆಯವರೆಲ್ಲ ಯಾರು ನಂಬುತ್ತಾರೋ ಅವರೆಲ್ಲ ನರಕು ಹೋಗ್ತಾರೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಇನ್ನು ಭಾಳ ಚೆನ್ನಾಗಿ ಖಂಡಿಸ್ತಾರೆ ತಮ್ಮ ಕಂಪ್ಲೀಟ್ ವರ್ಷದಲ್ಲಿ ಕೆಲವರು ಏನು ಮಾಡಿರ್ತಾರೆ ಅಂತಂದ್ಬಿಟ್ರೆ ಹರಿಯನ್ನು ಜಪ ಮಾಡ್ತಾ ಹರಿನಾಮವನ್ನು ಉಚ್ಚರಿಸ್ತಾ ಅವ್ರು ಮುಕ್ತಿಯನ್ನು ಪಡೆದಿರ್ತಾರೆ ಆಮೇಲೆ ಹೇಳ್ತಾರೆ ಹರಿಯಿಂದ ಮಾತ್ರ ಮುಕ್ತಿ ಹ್ಞೂ ಹರಿಯಿಂದ ಮಾತ್ರ ಮುಕ್ತಿ ಹರಿರ್ನಾಮ ಕೇವಲಂ ಹರಿರ್ನಾಮೇವ ಕೇವಲಂ ಅಂತಂದ್ಬಿಟ್ಟು ಹರಿಯಿಂದ ಮಾತ್ರ ಮುಕ್ತಿ ಮತ್ತು ಯಾವುದನ್ನು ಕೂಡ ಶಿವನನ್ನು ಪದಿಸಿದ್ರೆ ನಿಮಗೆ ಏನೂ ಆಗೋದೇ ಇಲ್ಲ ಅಂತನ್ಬಿಟ್ಟು ಹೇಳೋಕ್ಷ ಮಾಡ್ತಾರೆ ಆಮೇಲೆ ಯಾರು ಶಿವನ ಮೂಲಕ ಶಿವನನ್ನು ಭಜಿಸಿಬಿಟ್ಟು ಮುಕ್ತಿಯನ್ನು ಪಡೆದಿರ್ತಾರೆ ಶಿವನನ್ನು ಭಜಿಸಿದ ಮಾತ್ರ ಮುಕ್ತಿ ಬೇರೆ ಯಾವುದೂ ಮುಕ್ತಿ ಇಲ್ಲ ಅಂತ ಕೆಲವರು ಪೂರ್ವ ದಿಕ್ಕಿನ ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಾ ಅವ್ರು ಮುಕ್ತಿಯನ್ನು ಪಡೆದಿರ್ತಾರೆ ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಧ್ಯಾನ ಮಾಡಿದರೆ ಮಾತ್ರ ನಿಮಗೆ ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಪಶ್ಚಿಮ ದಿಕ್ಕಿಗೆ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟು ಅವ್ರು ಮುಕ್ತಿಯನ್ನು ಪಡೆದಿರ್ತಾರೆ ಪಶ್ಚಿಮ ದಿಕ್ಕಿಗೆ ಕೂತ್ಕೊಳ್ಬೇಕು ನೀವು ಅಂತ ಹೇಳ್ತಾರೆ ಈ ಥರ ಒಬ್ಬೊಬ್ಬರು ನನ್ನ ರೀತಿಯ ಮಾತಾಡ್ತಾರೆ ಅಲ್ಲಿ ಉದ್ ಔದಾರೇನೆ ಉದಾರಿಗಳು ಕ ಮತ್ತು ವೈರಾಗ್ಯವೂ ಕೂಡ ಇತ್ತು ಕೆಲವರು ಸುಮ್ ಕೇವಲ ವೈರಾಗ್ಯ ಆಗಿಬಿಟ್ಟು ತುಂಬ ತಪಸ್ಸು ಮಾಡ್ತಾ ಇರ್ತಾರೆ ಆದರೆ ಅವರು ಸಾಮಾಜಿಕ ಪ್ರಜ್ಞೆ ಇರೋದೇ ಇಲ್ಲ ಅವರಿಗೆ ಸಾಮಾಜಿಕ ಕಳ್ಕಳಿ ಇರೋದಿಲ್ಲ ಶ್ರೀರಾಮಕೃಷ್ಣರು ಎಲ್ಲವೂ ಕೂಡ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ವೈರಾಗ್ಯವೂ ಇದೆ ಔದಾರ್ಯವೂ ಇದೆ ಔದಾರ್ಯ ಎಷ್ಟೊಂದು ಔದಾರ್ಯ ಎಲ್ಲವೂ ಕೂಡ ತಬ್ಕೋತಾಯಿದ್ರು ಅವರು ಯಾರು ಬೇಕಾದರೂ ಬರಲಿ ಶಿವನ ಭಕ್ತರು ಬಂದರೆ ಹೋ ಬಾರಯ್ಯ ವಿಷ್ಣು ಭಕ್ತರು ಬಂದರೆ ಹೋ ಬಾರಯ್ಯ ದೇವಿ ಭಕ್ತರು ಬಾರ್ಯ ಯಾರು ಬೇಕು ರೇಷ್ಠ ಬರಯ್ಯ ಯಾರು ಬೇಕಾದ್ರೂ ಬರ್ಬೋದು ಮುಸ್ಲಿಂ ಬಂದರೆ ಹಾಂ ಬರೆಯಾ ನಿನಗೂ ಅವಕಾಶ ಉಂಟು ಎಲ್ಲರೂ ಸ ನಿನಗೇನಪ್ಪ ನಿನ್ನ ನಂಬಿಕೆ ಸಾಕಾರ ಅಂದೋ ಸಾಕಾರದಲ್ಲಿ ಓಕೆ ದೆಡ್ ಸಾವಿರ ಫೈನ್ ನನಗೆ ನಿರಾಕಾರದಲ್ಲಿ ನಂಬಿಕೆ ಓ ಫೈನ್ ದೆಡ್ ಸಾವಿರ ಫೈನ್ ವೆರಿ ಗುಡ್ ಒಬ್ಬ ಹೇಳ್ತಾನೆ ನಿನಗೆ ಸಾಕಾರದಲ್ಲೂ ನಂಬಿಕೆನೋ ನಿರಾಕಾರದ ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡ್ತಾನು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ಬಿಟ್ಟು ಹಾಗಾದ್ರೆ ಅದು ಕೂಡ ಫೈನ್ ಬಾ ಕಮ್ ಕಮ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾರೆ ಬಾ ನಿನಗೂ ಕೂಡ ಮಾರ್ಗ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅವ್ರು ಯಾರನ್ನು ಕೂಡ ಬಿಡೋದೇ ಇಲ್ಲ ಅವರು ಯಾರನ್ನು ಬಿಡೋದೇ ಇಲ್ಲ ಶ್ರೀರಾಮ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ವಿ ರಿಜೆಕ್ಟ್ ನನ್ ವಿ ರಿಜೆಕ್ಟ್ ನನ್ ನೀ ದರ್ ದಿಸ್ಟ್ ನಾರ್ ದಿಥೀಸ್ಟ್ ನಾರ್ ದಿಮೋನಿಸ್ಟ್ ನಾರ್ ವಗ್ನಾಸ್ಟಿಕ್ ನಾರ್ ಪ್ಯಾಂಥಿಸ್ಟ್ ನಾರ್ ನಾರ್ ಪಾಲಿಥಿಸ್ಟ್ ಓನ್ಲಿ ಕಂಡೀಷನ್ ಈಸ್ ಟು ಬಿ ಸೋ ವೈಡ್ ಸೋ ಬ್ರಾಡ್ ಆ್ಯಸ್ ಸ್ಕೈ ಆ್ಯಂಡ್ ಆ್ಯಸ್ ಡೀಪ್ ಆ್ಯಸ್ ಓಷನ್ ಅಂತನ್ಬಿಟ್ಟು ಅವರು ಉದಾರಗಳಾಗಿರ್ತಾರೆ ಕೆಲವರು ಉದಾರಗಳಾಗ್ಬಿಟ್ಟು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಯಾವುದನ್ನು ಕೂಡ ತೀವ್ರವಾಗಿ ಮಾಡೋದೇ ಇಲ್ಲ ಸಾಧನೆ ಮಾಡೋದೇ ಔದಾರ್ಯ ಇರುತ್ತೆ ಇಂಟೆನ್ಸಿಟಿ ಇರೋದಿಲ್ಲ ಆ ಔದಾರಿಯೂ ಇರಬೇಕು ವಿಶಾಲ ಮನೋಭಾವ ಇರಬೇಕು ಲಿಬರಲ್ ಆಗೂ ಇರಬೇಕು ಅಟ್ ದಿ ಸೇಮ್ ಟೈಮ್ ಅವರು ತುಂಬ ತೀವ್ರವಾಗಿಯೂ ಇರಬೇಕು ಇಂಟೆನ್ಸ್ ಆಗೂ ಇರಬೇಕು ಇಂಟೆನ್ಸಿಟಿ ಆ್ಯಂಡ್ ಲಿಬ್ರಲ್ ಮೈಂಡೆಡ್ನೆಸ್ ಎರಡೂ ಕೂಡ ಇದು ಶ್ರೀರಾಮಕೃಷ್ಣ ಭಾವ ಆ ರೀತಿ ಶ್ರೀರಾಮಕೃಷ್ಣರಲ್ಲಿ ಈ ಎಲ್ಲ ಭಾವಗಳು ಕೂಡ ಇದ್ದವು ಎಲ್ಲರೂ ಕೂಡ ಅವರು ಸ್ವೀಕರಿಸ್ತಕ್ಕಂಥ ಮನೋಭಾವ ಇತ್ತು ಭಕ್ತಿ ಜ್ಞಾನವೂ ಕೂಡ ಅತ್ಯಂತ ತೀವ್ರವಾಗಿತ್ತು ಭಕ್ತಿ ಅಷ್ಟು ಅಷ್ಟು ಆಳವಾಗಿರತಕ್ಕಂಥ ಭಕ್ತಿ ಮತ್ತು ವೈರಾಗ್ಯ ಅಂತಲೂ ಕೂಡ ಅದು ಅದಕ್ಕೆ ಹೋಲಿಕೆಯೇ ಇಲ್ಲ ಅಂಥ ಒಂದು ವೈರಾಗ್ಯ ಔದಾರ್ಯ ಅಂತೂ ಕೂಡ ಅದಕ್ಕೂ ಹೋಲಿಕೆ ಇಲ್ಲ ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ರು ಎಲ್ಲರೂ ಕೂಡ ಬರ್ಮಾಡ್ಕೋತಾ ಇದ್ರು ಎಲ್ಲರೂ ಕೂಡ ಮಾರ್ಗ ನಾಸ್ತಿಕ ಬಂದರೆ ಅವ್ರು ಹೇಳ್ತಾಯಿದ್ರು ನಿನಗೆ ಈ ರೀತಿ ಪ್ರಾರ್ಥನೆ ಮಾಡುವುದಲ್ಲ ಭಗವಂತನೇ ನೀನು ಇರೋ ನಿಜವಾದರೆ ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ನೀನು ಪ್ರಾರ್ಥನೆ ಮಾಡ್ಬೋದಲ್ಲ ಅವನು ಒಪ್ಕೋತಾನಂತೆ ಆಯಿತು ನಾನು ಆ ರೀತಿ ಪ್ರಾರ್ಥನೆ ಮಾಡ್ತೀನಿ ಅಂತನ್ಬಿಟ್ಟು ಆ ರೀತಿ ಪ್ರಾರ್ಥನೆ ಮಾಡಿ ಮಾಡಿ ಮಾಡಿಯೇ ಅವನು ಭಕ್ತನಾಗ್ಬಿಡ್ತಾನಂತೆ ಒಬ್ಬ ನಾಸ್ತಿಕ ಇದ್ದಂತೆ ಅವನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಓ ಗಾಡ್ ಇಫ್ ಯು ಆರ್ ದೇರ್ ಪ್ಲೀಸ್ ಸೇವ್ ಮೈ ಸೋಲ್ ಇಫ್ ಇಟ್ ಈಸ್ ದೇರ್ ಅಂತನ್ಬಿಟ್ಟು ಅದು ಕೂಡ ಅಂದರೆ ಅಲ್ಲಿ ಅಂದರೆ ಒಂದು ಯಾವುದೋ ಒಂದು ಭಗವತ್ ಸತ್ಯದ ಒಂದು ಅವಶ್ಯಕತೆ ಎಷ್ಟೊಂದು ಇರುತ್ತೆ ಅಂತನ್ಬಿಟ್ಟು ಹಾಗೆ ಎಲ್ಲರೂ ಕೂಡ ಶ್ರೀರಾಮಕೃಷ್ಣರು ಅವರು ಸ್ವಾಗತಿಸ್ತಾ ಇದ್ದರು ಪರಮಹಂಸರು ನಗಲಾರಂಭಿಸಿದ್ದಾರೆ ಈ ಮಾತನ್ನು ಕೇಳಿ ಈ ರೀತಿ ಮಾತುಕತೆಗಳನ್ನು ಆಡಿದ ಮೇಲೆ ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ ಹೆಬ್ಬಾಗಿಲವರಿಗೆ ಹೋಗಿ ಏನನ್ನೋ ನೆನೆಸಿಕೊಂಡು ಮತ್ತೆ ನಾಟ್ಯ ನಾಟ್ಯಮಂದಿರದಲ್ಲಿದ್ದ ಪರಮಹಂಸರ ಹತ್ತಿರಕ್ಕೆ ಬಂದ ಪರಮಹಂಸರು ಆ ಕ್ಷೀಣ ಬೆಳಕಿನಲ್ಲಿ ಮಂದ ಬೆಳಕಿನಲ್ಲಿ ಏಕಾಕಿಯಾಗಿ ತಿರುಗಾಡುತ್ತಿದ್ದಾರೆ ಒಬ್ಬರೇ ನಿಸ್ಸಂಗರಾಗಿ ಮೃಗರಾಜ ಅರಣ್ಯ ಮಧ್ಯದಲ್ಲಿ ಸ್ವೇಚ್ಛೆಯಿಂದ ಏಕಾಕಿ ತಿರುಗಾಡುತ್ತಿರುವುದೋ ಏನೋ ಎಂಬ ಹಾಗೆ ಆತ್ಮಾರಾಮರು ಸಿಂಹಕ್ಕೆ ಒಂಟಿಯಾಗಿರಲು ಒಂಟಿಯಾಗಿ ತಿರುಗಲು ಇಚ್ಛೆ ಅನಪೇಕ್ಷರು ಎಷ್ಟು ಸುಂದರವಾಗಿರ್ತಕ್ಕಂಥ ಚಿತ್ರ ಇಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥದ್ದು ಅವರು ಆತ್ಮಾರಾಮರು ಆತ್ಮತೃಪ್ತರು ಅಂತರಂಗದಲ್ಲೇ ಯಾವಾಗಲೂ ಕೂಡ ಸುಖವನ್ನು ಅನುಭವಿಸ್ತಾ ಇದ್ದರು ಹೊರಗಿನ ಆಲಂಬನೆ ಏನೇನೂ ಇಲ್ಲ ಆದ್ದರಿಂದ ಅವರು ಏಕಾಕಿ ಏಕಾಕಿ ಯಥಚಿತ್ತಾತ್ಮ ಆ ರೀತಿಯ ಒಂದು ಮನಸ್ಥಿತಿ ನಿರಾಶೆಯರ ಪರಿಗ್ರಹ ಅವರು ಯಾವುದೇ ಒಂದು ಪರಿಗ್ರಹವನ್ನೂ ಇಲ್ಲ ಯಾವುದೇ ಆಸೆಯೂ ಇಲ್ಲ ಏಕಾಕಿ ಯಾಕೆ ಅಂತಂದುಬಿಟ್ರೆ ಆಂತರಿಕವಾಗಿ ಆತ್ಮತೃಪ್ತಿ ಇದೆ ಭಗವತ್ ತೃಪ್ತಿ ಇದೆ ಒಳಗಡೆ ಎಲ್ಲೋದು ಕೂಡ ಅವರಿಗೆ ಸಿಗ್ತಾ ಇದೆ ಅದನ್ನು ಹೊರಗಡೆ ಏನು ಬೇಕು ಅದಕ್ಕೆ ಏಕಾಕಿಯಾಗಿದ್ದಾರೆ ಅವರು ಸಿಂಹ ಯಾವಾಗಲೂ ಕೂಡ ಕಾಡಿನಲ್ಲಿ ಅದು ಒನ್ ಒಂಟಿಯಾಗಿ ಓಡಾಡುತ್ತಂತೆ ಯಾಕೆ ಅಂತಂದುಬಿಟ್ರೆ ಕಾಡಿನಲ್ಲಿ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಯಾರೂ ಇಲ್ಲ ಯಾವ ಪ್ರಾಣಿಯೂ ಕೂಡ ಇಲ್ಲ ಅದು ಒಂಟಿಯಾಗಿಯೇ ಇರಬೇಕು ಒಂಟಿಯಾಗಿ ಓಡಾಡಬೇಕು ಯಾಕೆಂತ ಅದರಲ್ಲಿರಂಥ ಸಾಮರ್ಥ್ಯ ಯಾವ ಪ್ರಾಣಿಯೂ ಕೂಡ ಇಲ್ಲ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಪ್ರಾಣಿ ಯಾವುದೂ ಇಲ್ಲ ಹಾಗೇ ಶ್ರೀರಾಮಕೃಷ್ಣರು ಅಸಮರು ಅಸಮರಾದರೂ ಕೂಡ ಅವರು ಎಲ್ಲರೂ ಸಮದರ್ಶಿನಿಗ ಸಮದರ್ಶಿನಹ ಅಸಮೋಪಿ ಸಮದರ್ಶಿನಃ ಅಂತ ಹೇಳ್ತಾರೆ ಅವರು ಅಸಮರಾದರೂ ಕೂಡ ಅಂದರೆ ಅವರಿಗೆ ಸಮಾನರಾಗಿರ್ತಕ್ಕಂಥದ್ದು ಯಾರೂ ಇಲ್ಲ ಆ ದೃಷ್ಟಿಯಿಂದ ಅವರು ಒಂಟಿಗಳು ಆದರೆ ಅವರು ಸಮದರ್ಶನ ಅವರು ಜೀವನ್ಮುಕ್ತರ ಬಗ್ಗೆ ಹೇಳುವಾಗ ಶಂಕರಾಚಾರ್ಯ ಹೀಗೆ ಹೇಳ್ತಾರೆ ನಿರ್ಧನೋಪಿ ಸದಾ ತುಷ್ಟ ಅವನಿಗೆ ಇಲ್ವಂತೆ ಆದರೆ ಯಾವಾಗಲೂ ಕೂಡ ಸಂತೃಪ್ತ ಸದಾ ತುಷ್ಟ ನಿರ್ಧನೋ ಅಪಿ ಸದಾತುಷ್ಟ ಈಗ ಎಷ್ಟು ಹಣ ಇದ್ದರೂ ಕೂಡ ಸಂತೃಪ್ತಿನೇ ಇಲ್ಲ ಎಷ್ಟಿದ್ರೂ ಸಹ ತೃಪ್ತಿ ಇಲ್ಲ ಆದರೆ ಸೀರಾಂ ಒಂದು ಪೈಸನೂ ಇರಲಿಲ್ಲ ಅವ್ರ ಹತ್ರ ಕೂಡ ಅವ್ರು ಯಾವಾಗಲೂ ಕೂಡ ತೃಪ್ತರಾಗಿದ್ದರು ನಿರ್ಧನೋ ಸದಾ ತೃಪ್ತ ಅಸಹಾಯೋ ಮಹಾಬಲ ಯಾವ ಸಹಾಯನೂ ಇಲ್ಲ ಅವನಿಗೆ ಆದರೂ ಕೂಡ ಅವ್ನು ಮಹಾಬಲ ಯಾಕೋತ್ಕರ ಅಂತಂದ್ಬಿಟ್ರೆ ಆತ್ಮಬಲ ಇತ್ತು ಭಗವದ್ಬಲ ಇತ್ತು ಅವರಿಗೆ ಆದ್ದರಿಂದ ಅವನಿಗೆ ಆತ್ಮಬಲ ಇದ್ದಿದ್ದರಿಂದ ಅವ್ರ ಮಹಾಬಲ ನಿತ್ಯತೃಪ್ತೋ ಅಪಿ ಅಭುಂಜಾನ ಯಾವುದನ್ನು ಅನುಭವಿಸ್ತಾ ಇರಲಿಲ್ಲ ಯಾವ ಪ್ರಾಪಂಚಿಕ ಸುಖವನ್ನು ಅನುಭವಿಸ್ತಾ ಇರಲಿಲ್ಲ ಅಭುಂಜಾನ ಅನುಭವಿಸ್ತಾ ಇಲ್ಲದಿದ್ರೂ ಕೂಡ ಅವರು ನಿತ್ಯ ತೃಪ್ತರು ನಮಗೆ ಯಾವಾಗಲೂ ಅನಿಸುತ್ತೆ ಆಸೆಗಳನ್ನು ನಾವು ಅನುಭವಿಸಿದಾಗ ಮಾತ್ರ ನಮಗೆ ತೃಪ್ತಿ ಸಿಕ್ಕತ್ತೆ ಅಂತಂದ್ಬಿಟ್ಟು ಆದರೆ ಅವರು ಯಾವ ಆಸೆಯನ್ನು ಕೂಡ ಅವರು ಪೂರ್ತಿಗೊಳಿಸ್ತಾ ಇರಲಿಲ್ಲ ಯಾವುದನ್ನೂ ಕೂಡ ಅನುಭವಿಸ್ತಾ ಇರಲಿಲ್ಲ ಯಾವ ಸುಖವೂ ಕೂಡ ಅವರಿಗಿರಲಿಲ್ಲ ಆದರೂ ಕೂಡ ಅವರು ಯಾವಾಗಲೂ ಕೂಡ ನಿತ್ಯ ತೃಪ್ತರಾಗಿದ್ದರು ಅಸಮಹ ಸಮದರ್ಶಿನ ಅವರು ಅಸಮರು ಅವ್ರಿಗೆ ಸಮಾನರಾದ ಯಾರೂ ಇಲ್ಲ ಅಸಮಹ ಆದರೆ ಸಮದರ್ಶಿನ ಅವರು ಯಾವಾಗಲೂ ಕೂಡ ಸಮದರ್ಶಿಗಳು ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಾ ಇದ್ದರು ಶುನುಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಹಾ ಅಂತಂದ್ಬಿಟ್ಟು ಹೇಳ್ತಾರಲ್ಲ ಹಾಗೆ ಎಲ್ಲರನ್ನು ಕೂಡ ಸಮಾನಮಾನಗೊಡ್ತಾರೆ ಯಾರನ್ನು ಕೂಡ ತಿರಸ್ಕರಿಸ್ತಾ ಇರಲಿಲ್ಲ ಯಾರನ್ನು ಕೂಡ ದೂರೀಕರಿಸ್ತಾ ಇರಲಿಲ್ಲ ಎಲ್ಲರನ್ನು ಕೂಡ ಸ್ವೀಕರಿಸ್ತಾ ಇದ್ದರು ಯಾರನ್ನೂ ಕೂಡ ಅಟ್ಯಾಚ್ಮೆಂಟು ಇರಲಿಲ್ಲ ಅದಕ್ಕೆ ಮಹಾತ್ಮರ ಮನಸ್ಸು ಹೇಗಿರುತ್ತೆ ಅಂತಂದ್ಬಿಟ್ರೆ ಅದೊಂದು ಕನ್ನಡಿ ಅಂತ ಇರುತ್ತಂತೆ ಕನ್ನಡಿ ಏನು ಮಾಡುತ್ತೆ ಅಂತಂದ್ಬಿಟ್ರೆ ಯಾವುದೂ ಬೇಡ ಅಂತ ಹೇಳೋದಿಲ್ಲ ತಿರಸ್ಕರಿಸೋದೇ ಎಲ್ಲವನ್ನೂ ಕೂಡ ಸ್ವೀಕರಿಸುತ್ತಂತೆ ಆದರೆ ಯಾವುದನ್ನು ಇಟ್ಕೊಳ್ಳೋದಿಲ್ವಂಥದ್ದು ಯಾವುದನ್ನು ಇಟ್ಕೊಳ್ಳೋದಿಲ್ಲ ಹಾಗೆಯೇ ಮಹಾತ್ಮನ ಮನಸ್ಸು ಅಂಥದ್ದು ಅವ್ರು ಯಾವನ್ನೂ ಎಲ್ಲರನ್ನೂ ಸ್ವೀಕರಿಸ್ತಾರೆ ಯಾರನ್ನು ಅವರು ಬೇಡ ಅಂತ ಹೇಳೋದಿಲ್ಲ ತಿರಸ್ಕರಿಸೋದಿಲ್ಲ ಆದರೆಲ್ಲವನ್ನೂ ಸ್ವೀಕರಿಸ್ತಾರೆ ಯಾರನ್ನು ಕೂಡ ಒಳಗಡೆ ಇಟ್ಕೊಳ್ಳೋದಿಲ್ಲ ಒಳಗಡೆ ಪ್ರವೇಶ ಇಲ್ಲ ಒಳಗಡೆ ಪ್ರವೇಶ ಅಲ್ಲ ಒಳಗಡೆ ಪ್ರವೇಶ ಯಾರಿಗೆ ಭಗವಂತನಿ ಮಾತ್ರ ಮಾಸ್ಟರ್ ಆಶ್ಚರ್ಯಚಿಕಿತನಾಗಿ ಮತ್ತೆ ಆ ಮಹಾಪುರುಷನನ್ನು ನೋಡಲು ಶ್ರೀರಾಮಕೃಷ್ಣ ಮಾಸ್ಟರಿಗೆ ಮತ್ತೆ ಹಿಂದಿರುಗಿ ಬಂದುಬಿಟ್ಟೆ ಮತ್ತೆ ಹಿಂತಿರುಗಿ ಬಂದುಬಿಟ್ಟೆ ಮಾಸ್ಟರ್ ಬಹುಶಃ ಅದು ದೊಡ್ಡ ಮನುಷ್ಯರ ಮನೆಯೇ ಆಗಿರಬೇಕು ಬಿಡದೆ ಹೋಗಬಹುದು ಅದಕ್ಕಾಗಿ ಹೋಗಲಾರ ಹೋಗದಿರುವುದೇ ಮೇಲೂ ಇಲ್ಲಿಗೆ ಬಂದು ತಮ್ಮನ್ನು ನೋಡುತ್ತೇನೆ ಶ್ರೀರಾಮಕೃಷ್ಣರು ಏಕೆ ಹಾಗೇಗೆ ಯೋಚಿಸಿದೆಯೇ ನನ್ನ ಹೆಸರು ಹೇಳು ನನ್ನನ್ನು ನೋಡಬೇಕು ಅಂತ ಹೇಳಿ ನನ್ನ ಹತ್ತಿರಕ್ಕೆ ಯಾರಾದರೂ ಕೂಡ ಕರೆದುಕೊಂಡು ಬರುತ್ತಾರೆ ಮಾಸ್ಟರ್ ಒಪ್ಪಿಕೊಂಡು ಮತ್ತೆ ಅವರಿಂದ ಬೀಳ್ಕೊಂಡ ಇಲ್ಲಿಗೆ ಮದನೇ ಅಧ್ಯಾ ಮುಗಿತ್ ಓ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮರ್ಪಣಮಸ್ತು